ನವನಾಗರಿಕತೆ ವಿಶ್ವೇಶ್ವರಯ್ಯನವರು ನವನಾಗರಿಕತೆಯ ಅಭಿಮಾನ ಅಭಿಮಾನವುಳ್ಳೆವರೆಂಬ ಪ್ರತಿತಿ ಜನರಲ್ಲಿ ಹರಡಿತ್ತು ಕೆಲಮಂದಿ ಹಳಬರು ತಾವು ವಿಶ್ವೇಶ್ವರಯ್ಯನವರಿಗೆ ಅಭಿಮತರಾಗಬೇಕೆಂಬ ಉದ್ದೇಶದಿಂದ ತಾವು ಹಿಜಾರು ಬೂಟ್ಸುಗಳನ್ನು ಕಂಠಾಭರಣ ನೆಕ್ಟೈ ಮೊದಲಾದವನ್ನು ಧರಿಸಲಾರಂಭಿಸಿದರು ಇದು ಇದರರ ಕಣ್ಣಿಗೆ ಹಾಸ್ಯ ಕಾರಣವಾಯಿತು ಪ್ರಜಾಪ್ರತಿನಿಧಿ ಸಭೆಯ ಇಬ್ಬರು ವಯಸ್ಸಾದ ಸದಸ್ಯರು ಈ ಹೊಸ ಫ್ಯಾಷನ್ ಅನ್ನು ಮೊದಲು ಮಾಡಿದರು ಅವರಿಬ್ಬರು ಗಣ್ಯರು ಸಭ್ಯರು ತಿಳುವಳಿಕೆಯು ಲೋಕಾನುಭವವೂ ಉಳ್ಳವರು ಆದರೂ ಅವರು ತಮಗೆ ಹಿಂದಿನಿಂದ ಬಂದಿದ್ದ ದೋತ್ರ ಉತ್ತರೀಯಗಳ ಸಂಪ್ರದಾಯವನ್ನು ತೊರೆದು ಶರಾಯಿ ತಗಲಿಸಿಕೊಂಡು ಕೋಟಿನಲ್ಲಿ ಕಾಲರ್ ನೆಕ್ಟೈಗಳನ್ನು ಕಟ್ಟಿಕೊಂಡರು ಹೀಗೆ ನೂತನಾಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಮಾತಿನ ಜೋರೋ ರಭಸವೋ ಹೆಚ್ಚಿದಂತೆ ಅವರು ಕೊರಳು ಸಡಿಲವಾಗಿ ಪ್ರದಕ್ಷಿಣೆ ಮಾಡಲಾರಂಭಿಸಿತ್ತು ಅದರೊಡನೆ ನೆಕ್ಟೈ ಸಹ ತನ್ನ ಸ್ಥಳದಿಂದ ಕದಲಿ ಎಡಕ್ಕೂ ಬಲಕ್ಕೂ ತಿರುಗಾಡತೊಡಗಿತ್ತು ಸಭೆಯಲ್ಲಿದ್ದ ಇತರರು ಇದನ್ನು ಗಮನಿಸಿ ತಮ್ಮ ತಮ್ಮಲ್ಲಿ ನಕ್ಕಕೊಳ್ಳುತ್ತಿದ್ದರು ಈ ವಿನೋದವು ಸಭಾಧ್ಯಕ್ಷರಾದ ದಿವಾನ್ ವಿಶ್ವೇಶ್ವರಯ್ಯನವರ ಗಮನಕ್ಕೂ ಬಂದಿತ್ತು ಅವರು ಒಂದು ದಿನ ಮಧ್ಯಾಹ್ನ ಉಪಾಹಾರದ ಬಿಡುವಿನಲ್ಲಿ ಆ ಇಬ್ಬರು ಜನಪ್ರಮುಖರನ್ನು ತಮ್ಮ ಕೋಣೆಯೊಳಕ್ಕೆ ಕರೆಯಿಸಿಕೊಂಡು ಕುಶಲ ಪ್ರಶ್ನೆಗಳಾದ ಬಳಿಕ ಪ್ರಾಸಂಗಿಕವಾಗಿ ಅವರನ್ನು ಕುರಿತು ಹೇಳಿದರು ನಿಮ್ಮ ಕಾಲರುಗಳಿಗೆ ಹಿಂದುಗಡೆಯ ಗುಂಡಿಯನ್ನು ಮರೆತಿದ್ದೀರಿ ಕಾಲರ್ ಪಟ್ಟಿಯನ್ನು ಶರ್ಟಿಗೆ ಭದ್ರವಾಗಿ ಸಿಕ್ಕಿಸಿ ಬಿಗಿಮಾಡಲು ಕತ್ತು ಪಟ್ಟಿಯ ಹಿಂಭಾಗದಲ್ಲಿ ಒಂದು ಗುಂಡಿ ಇರುತ್ತಿತ್ತು ಈ ಬರ್ಮ ಆ ಹಿರಿಯ ಮಿತ್ರರಿಗೆ ತಿಳಿದಿರಲಿಲ್ಲ ದರ್ಜಿಯವನು ಅವರಿಗೆ ಹೇಳಿ ಕಳಿಸಿರಲಿಲ್ಲ ಈ ಸಂಗತಿ ವಿಶ್ವೇಶ್ವರಯ್ಯನವರು ಹೇಳಿದ ಮೇಲೆ ಅವರಿಗೆ ಅರ್ಥವಾಗಿ ಸಂಪ್ರದಾಯ ಬಿಡುವುದರ ಅಪಾಯವೆಂಥದ್ದೆಂದು ತಿಳಿದು ಬಂದಿತು ಪ್ರಜಾವಿಶ್ವಾಸ ವಿಶ್ವೇಶ್ವರಯ್ಯನವರು ಪ್ರಜಾಭಿಪ್ರಾಯಕ್ಕೆ ಮನಸಾರ ಗೌರವ ಕೊಡುತ್ತಿದ್ದರು ಒಂದು ದೃಷ್ಟಾಂತ ಜ್ಞಾಪಕಕ್ಕೆ ಬರುತ್ತದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲೋದ ಒಂಬೈನೂರ ಹದಿನೈದರಲ್ಲೋ ಸಭೆಯಲ್ಲಿ ಸರಕಾರವು ಆದಾಯದ ತೆರಿಗೆಯನ್ನು ಇನ್ಕಮ್ ಟ್ಯಾಕ್ಸ್ ವಿದಾಯಕ ಮಾಡುವ ಸೂಚನೆಯನ್ನು ಮಂಡಿಸಿತು ಆ ಸಭೆಯು ಅದನ್ನು ತಿರಸ್ಕರಿಸಿತು ವಿಶ್ವೇಶ್ವರಯ್ಯನವರು ಆ ತಿರಸ್ಕಾರಕ್ಕೆ ಮನ್ನಣೆ ಕೊಟ್ಟರು ಕಾನೂನಿನ ಪ್ರಕಾರ ಇದು ಅವಶ್ಯವಿರಲಿಲ್ಲ ಪ್ರತಿನಿಧಿ ಸಭೆಯ ಅಭಿಪ್ರಾಯಗಳು ಸರಕಾರದ ಪರ್ಯಾಲೋಚನೆಗೆ ತಕ್ಕ ವಿಷಯಗಳೆನ್ನಿಸಿದ್ದವೇ ಹೊರತು ಸರಕಾರವು ಆ ಅಭಿಪ್ರಾಯಗಳನ್ನು ಅಂಗೀಕರಿಸಬೇಕೆಂಬ ನಿಯಮವೇನೂ ಇರಲಿಲ್ಲ ಸಭೆಯ ಎಷ್ಟೋ ಸಲಹೆಗಳನ್ನು ಸರಕಾರ ಗೌರವಿಸದೆ ತಳ್ಳಿಹಾಕಿತ್ತು ಈ ಸಂದರ್ಭದಲ್ಲಿಯೂ ಹಾಗೆ ಸರ್ಕಾರ ಸ್ವತಂತ್ರಿಸಿ ಕಾನೂನು ಮಾಡಬಹುದಾಗಿತ್ತು ಆ ರೀತಿ ಅನೇಕರು ಸರಕಾರಕ್ಕೆ ಸಲಹೆಯನ್ನೂ ಮಾಡಿದ್ದರು ಆದರೆ ವಿಶ್ವೇಶ್ವರಯ್ಯನವರು ಅದಕ್ಕೊಪ್ಪಲಿಲ್ಲ ಸಭೆಯ ಒಪ್ಪಿಗೆ ಇಲ್ಲದೆ ಹೊಸ ತೆರಿಗೆ ಹಾಕತಕ್ಕದ್ದಲ್ಲವೆಂದು ವಿಶ್ವೇಶ್ವರಯ್ಯನವರು ನಿಶ್ಚಯಿಸಿದರು ಇನ್ನೊಂದು ಸಾರಿ ಅದೇ ಆದಾಯ ತೆರಿಗೆಯ ಸೂಚನೆಯನ್ನು ಪ್ರಜಾಪ್ರತಿನಿಧಿ ಸಭೆಯ ಮುಂದೆ ಇಡಲಾಯಿತು ಈ ಹೊಸ ತೆರಿಗೆಯ ನ್ಯಾಯವನ್ನು ಅವಶ್ಯಕತೆಯನ್ನು ಕುರಿತು ಪ್ರತಿನಿಧಿ ಸಭೆಗೆ ವಿಸ್ತಾರವಾಗಿ ತಿಳುವಳಿಕೆ ಕೊಡಲಾಯಿತು ಈ ಸಾರಿ ವಿರೋಧ ಪಕ್ಷ ಅನುಕೂಲ ಪಕ್ಷ ಹಿಂದಿಗಿಂತ ಕೊಂಚ ಹೆಚ್ಚಾಗಿ ಕಂಡುಬಂದಿತು ಆದರೂ ಸರಕಾರವು ಒತ್ತಾಯ ಮಾಡಲಿಲ್ಲ ಮೂರನೆಯ ಸಾರಿ ಆದಾಯ ತೆರಿಗೆಯ ಸೂಚನೆಯನ್ನು ಪ್ರತಿನಿಧಿಯ ಪ್ರತಿನಿಧಿ ಸಭೆಯ ಅಭಿಪ್ರಾಯಕ್ಕೆ ಒಡ್ಡಿದರು ಈ ವೇಳೆಗೆ ಸಭೆಯಲ್ಲಿಯ ಬಹುಭಾಗದ ಮನಸ್ಸು ಪಕ್ವವಾಗಿತ್ತು ಅದು ಸರಕಾರದ ಸೂಚನೆಯನ್ನು ಅಂಗೀಕರಿಸಿತು ಇದು ವಿಶ್ವೇಶ್ವರಯ್ಯನವರ ದಾರಿ ಜನಕ್ಕೆ ಒಂದಾನೊಂದು ಅಭಿಪ್ರಾಯವನ್ನು ಸಕಾರಣವಾಗಿ ವಿವರಿಸಿ ಹೇಳಿದರೆ ಅವರು ಅದನ್ನು ಗ್ರಹಿಸಿಯೇ ಗ್ರಹಿಸಿ ಜನವನ್ನು ಅವಸರಪಡಿಸಬಾರದು ವಿಷಯ ವಿಚಾರಕ್ಕೆ ತಕ್ಕಷ್ಟು ಅವಕಾಶ ಕೊಡಬೇಕು ತಿಳುವಳಿಕೆಯನ್ನು ದೊರಕಿಸಬೇಕು ವಿಷಯದ ಪೂರ್ವಾಪರಗಳು ಸ್ಥೂಲ ಸೂಕ್ಷ್ಮಗಳು ಜನದ ಮನಸ್ಸಿಗೆ ವಿಷದ ಪಟ್ಟಲ್ಲಿ ಪಟ್ಟಲ್ಲಿ ಅವರು ಸ್ವಬುದ್ಧಿಯಿಂದ ವಿಚಾರ ಮಾಡಿ ಸುಸಂಗತವಾದ ನಿರ್ಣಯಕ್ಕೆ ಬರುತ್ತಾರೆ ಇದು ವಿಶ್ವೇಶ್ವರ್ಯನವರ ನಂಬಿಕೆ ಅವರು ಜನದ ವಿವೇಚನಾ ಶಕ್ತಿಯಲ್ಲಿಯೂ ನ್ಯಾಯ ತತ್ಪರತೆಯಲ್ಲಿಯೂ ದೃಢವಾದ ನಂಬಿಕೆ ಇಟ್ಟಿದ್ದರು ತಮ್ಮ ಜನವನ್ನು ನಂಬಿದ್ದರು ಎರಡು ಸುಧಾರಣೆಗಳು ಪ್ರಜಾ ಪ್ರಜಾಧಿಕಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವೇಶ್ವರಯ್ಯನವರು ಮಾಡಿದ ಕಾರ್ಯಗಳಲ್ಲಿ ಎರಡು ಬಹುಮುಖ್ಯವಾದವು ಪ್ರಜಾಪ್ರತಿನಿಧಿ ಸಭೆ ಮೊದಲಿನಿಂದ ಅವರ ಕಾಲದವರೆಗೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಸೇರುತ್ತಿತ್ತು ಅದು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಸಮಯದಲ್ಲಿ ಇದು ಸಾಲದೆಂಬುದನ್ನು ವಿಶ್ವೇಶ್ವರಯ್ಯನವರು ಗ್ರಹಿಸಿ ಆ ಸಭೆ ವರ್ಷಕ್ಕೆ ಎರಡು ಸಾರಿ ದಸರಾ ಜೊತೆಗೆ ಜೂನ್ ತಿಂಗಳಲ್ಲಿ ಶ್ರೀಮನ್ ಮಹಾರಾಜರ ವರ್ಷವರ್ಧಂತಿಯ ಸಮಯದಲ್ಲಿ ಸೇರುವಂತೆ ಏರ್ಪಡಿಸಿದರು ಸಾವಿರದ ಒಂಬೈನೂರ ಎಂಟರಲ್ಲಿ ಆದ ವೃತ್ತ ಪತ್ರಿಕಾ ಶಾಸನದ ಮೇರೆಗೆ ಸರಕಾರವು ತನಗೆ ಅಪರಾಧಿ ಎಂದು ತೋರಿದ ಪತ್ರಿಕೆಯನ್ನು ವಿಚಾರಣೆಯಿಲ್ಲದೆ ಇಷ್ಟವೆಂದಂತೆ ನಿಲ್ಲಿಸಬಹುದಾಗಿತ್ತು ಎಂದರೆ ಆ ಪತ್ರಿಕೆಗೆ ಕೊಟ್ಟಿದ್ದ ಅನುಮತಿಯನ್ನು ರದ್ದು ಮಾಡಬಹುದಾಗಿತ್ತು ಹಾಗೆ ವಿಚಾರಣೆ ಸಹ ಇಲ್ಲದೆ ದಂಡನೆ ಮಾಡುವುದರ ಅಯುಕ್ತತೆಯನ್ನು ವಿಶ್ವೇಶ್ವರಯ್ಯನವರು ಕಂಡುಕೊಂಡು ಅಲ್ಲಿಂದ ಮುಂದಕ್ಕೆ ಸರ್ಕಾರವು ಯಾವ ಪತ್ರಿಕೆಯ ಮೇಲಾದರೂ ಕೈ ಮಾಡ ಯೋಚಿಸಿದರೆ ಮೊದಲು ಆ ಪತ್ರಿಕೆಗೆ ವಿವರಣಾವಕಾಶ ಕೊಡತಕ್ಕದ್ದೆಂದು ಅದಕ್ಕಾಗಿ ಒಂದು ನ್ಯಾಯಸ್ಥಾನ ಪ್ರಾಯವಾದ ವಿಚಾರಣೆಯನ್ನು ನಡೆಸತಕ್ಕದ್ದೆಂದು ಹುಕುಂ ಹೊರಡಿಸಿದರು ಕೋಮುವಾರು ಚಳವಳಿ ವಿಶ್ವೇಶ್ವರಯ್ಯನವರ ದಿವಾನಗಿರಿ ಕಡೆಯ ದಿನ ಅಷ್ಟು ಅಷ್ಟುಉಲ್ಲಾಸಕರವಾಗಿರಲಿಲ್ಲ ಕೋಮುವಾರು ಭಾವನೆಯ ಚಳವಳಿ ಆರಂಭವಾಗಿ ವಾತಾವರಣವು ಮಲಿನವಾಗಿತ್ತು ವಿಶ್ವೇಶ್ವರಯ್ಯನವರಿಗೆ ಅದು ಅಸಹ್ಯವಾಗಿದ್ದ ಸಂದರ್ಭ ಸಾವಿರದ ಒಂಬೈನೂರ ಹನ್ನೋಳು ಮೈಸೂರು ಪ್ರಜ ಪ್ರಜಾಪಕ್ಷ ಸ್ಥಾಪನೆಯಾಯಿತು ಅದರ ಮುಖ್ಯ ನಾಯಕರು ಎಂ ಬಸವಯ್ಯನವರು ಅವರ ಜೊತೆಗಾರರಲ್ಲಿ ಜನಾಬ್ ಗುಲಾಂ ಮಹಮ್ಮದ್ ಮೇಕ್ರಿ ಅವರು ಮುಖ್ಯರು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಸಭೆಯಲ್ಲಿ ನಾನು ಹಾಜರಿದ್ದೆ ಅದು ಬೆಂಗಳೂರು ದೊಡ್ಡಣ್ಣನವರ ಸಭಾ ಮಂದಿರದಲ್ಲಿ ನಡೆಯಿತು ಅದೇ ಸುಮಾರಿನಲ್ಲಿ ಮದ್ರಾಸಿನಲ್ಲಿ ಜಸ್ಟಿಸ್ ಪಾರ್ಟಿಯ ಚಳವಳಿ ಪ್ರಾರಂಭವಾಗಿತ್ತು ಬಸವಯ್ಯನವರು ಪ್ರಾರಂಭ ಭಾಷಣದಲ್ಲಿ ಪ್ರಜಾಪಕ್ಷದ ಮುಖ್ಯೋದ್ದೇಶವು ಕೋಮುವಾರು ಜಾತಿವಾರು ನ್ಯಾಯವನ್ನು ಸಂಪಾದಿಸುವುದು ಎಂದು ಹೇಳಿದರು ಮೇಕ್ರಿ ಸಾಹೇಬರು ಆ ದಿನ ಮಾಡಿದ ಭಾಷಣ ನನಗೆ ಚೋದ್ಯವನಿಸಿತು. ಏಕೆಂದರೆ ನಾನು ಮೇಕ್ರಿ ಸಾಹೇಬರನ್ನು ಹಿಂದಿನಿಂದ ತಿಳಿದಿದ್ದವನು ಅವರ ಮಾತಿನಲ್ಲಿ ಗಂಭೀರವು ತೂಕವು ಇತರರ ವಿಷಯದಲ್ಲಿ ಮರ್ಯಾದೆಯೂ ಕಾಣಬರುತ್ತಿದ್ದವು ಆದರೆ ಪ್ರಜಾಪಕ್ಷದ ಪ್ರಾರಂಭದ ದಿವಸ ಅವರು ಮಾಡಿದ ಭಾಷಣದಲ್ಲಿ ಮಹಾರಾಜರವರು ಅರಮನೆಯಲ್ಲಿ ನಿಧಿಸುತ್ತಿರುವಾಗ ಅವರ ಅಧಿಕಾರಿಗಳು ಎಡಜೇಬಿನೊಳಕ್ಕೂ ಬಲಜೇಬಿನೊಳಕ್ಕೂ ಕೈ ತುರುಕಿ ಕೈ ತುಂಬ ಸಂಪಾದಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾತುಗಳನ್ನು ನುಡಿದದ್ದಲ್ಲದೆ ಜೇಬಿನೊಳಕ್ಕೆ ಕೈ ಹಾಕುವುದನ್ನು ಅನುಕರಣೆ ಮಾಡಿ ತೋರಿಸಿದರು ಇದರಿಂದ ನನಗೆ ತೋರಿದ್ದೇನೆಂದರೆ ಪಕ್ಷದ ಉದ್ವೇಗ ಎಂಥವರನ್ನಾದರೂ ರೇಗಿಸಿ ಆವೇಶದ ಮಾತನ್ನು ಮಾತನಾ ಆಡಿಸಬಲ್ಲದ್ದು ಎಂದು ಪಕ್ಷದ ಚಳವಳಿ ಜೋರಾಯಿತು ಅದರ ವಾದವನ್ನು ಮುಂದುವಡುವ ರವಸದಲ್ಲಿ ಸರಕಾರ ನಡೆಸುತ್ತಿದ್ದವರ ಮೇಲೆ ದೋಷಾರೋಪಣೆ ತೀವ್ರವಾಯಿತು ಇದಕ್ಕೆ ಪ್ರೋತ್ಸಾಹವಾಗಿ ಕೆಲ ಮಂದಿ ಪ್ರಬಲ ಜನ ಇದ್ದರೆಂದು ವಿಶ್ವೇಶ್ವರಯ್ಯನವರಿಗೆ ತಿಳಿದು ಬಂತು ಶ್ರೀಮದ್ ಸಹ ಗೋಪ್ಯವಾಗಿ ಪಕ್ಷ ನಾಯಕರಿಗೆ ಪ್ರೋತ್ಸಾಹ ಕೊಡುತ್ತಿದ್ದರೆಂದು ಜನ ಮಾತನಾಡಿಕೊಳ್ಳುತ್ತಿದ್ದರು ಅಧಿಕಾರ ವರ್ಗದಲ್ಲಿಯೂ ಪ್ರಜಾಪ್ರಮುಖ ವರ್ಗದಲ್ಲಿಯೂ ಕೆಲ ಮಂದಿ ಅಂತರಂಗದಲ್ಲಿ ಪ್ರಜಾಪಕ್ಷದಲ್ಲಿ ವಿಶ್ವಾಸವುಳ್ಳವರೆಂದು ಅನುಮಾನಿಸಲು ಕಾರಣಗಳಿದ್ದವು ಹೀಗಾಗಿ ಮಿಲ್ಲರ್ ಕಮಿಟಿ ನೇಮಕವಾಯಿತು ಸರಕಾರದ ಹುದ್ದೆಗಳನ್ನು ನೌಕರಿಗಳನ್ನು ಕೋಮುವಾರು ಸಂಖ್ಯಾ ಬಲಕ್ಕನುಸಾರವಾಗಿ ಹಂಚಬೇಕೆಂಬ ತತ್ವವನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಎಂದು ಶಿಫಾರಸು ಮಾಡೋದು ಮಿಲ್ಲರ್ ಕಮಿಟಿಗೆ ಇದ್ದ ಕೆಲಸ ಕೋಮವಾರು ಚಳವಳಿಯು ಅದಕ್ಕೆ ಪ್ರಬಲ ಜನ ಕೊಟ್ಟ ಬೆಂಬಲವು ಮಿಲ್ಲರ್ ಕಮಿಟಿಯ ನಿಯಮ ನಿಯಾಮಕವು ವಿಶ್ವೇಶ್ವರಯ್ಯನವರಿಗೆ ಸಮ್ಮತವಾಗಲಿಲ್ಲ ಸರಕಾರದ ಹುದ್ದೆ ಚಾಕರಿಗಳನ್ನು ಹಂಚುವುದರಲ್ಲಿ ಉಮೇದುವಾರರ ಯೋಗ್ಯತೆಯೊಂದು ಮಾತ್ರವೇ ಗಣನೆಗೆ ಬರತಕ್ಕ ವಿಷಯವೆಂದು ಜಾತಿ ಕೋಮುಗಳ ಸ್ಮರಣೆ ಅಲ್ಲಿ ಅಸಂಗತವೆಂದು ವಿಶ್ವೇಶ್ವರಯ್ಯನವರು ದೃಢವಾಗಿ ನಂಬಿದ್ದರು ಈ ನಂಬಿಕೆಗೆ ಪೆಟ್ಟು ಬೀಳುವ ಸನ್ನಿವೇಶ ದೇಶದಲ್ಲಿ ಬೆಳೆದಿದ್ದರಿಂದ ಅವರ ಉತ್ಸಾಹ ಇಳಿಮುಖವಾಯಿತು ಈ ಸಂಗತಿಯನ್ನು ಅವರು ಸ್ವೀಯ ಕಾರ್ಯಚರಿತ್ರೆಯಲ್ಲಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಸೂಚಿಸಿದ್ದಾರೆ ರಾಜೀನಾಮೆ ಮನಸ್ಸಿಗೆ ಬೇಸರವಾಗಿ ಅವರು ಸುಮಾರು ಒಂದು ವರ್ಷ ಕಾಲ ರಜಾ ಪಡೆದು ವಿದೇಶ ಸಂಚಾರಕ್ಕಾಗಿ ಹೋದರು ಹಿಂತಿರುಗಿ ಬರುವ ವೇಳೆಗೆ ಮೊದಲನೆಯ ಪ್ರಪಂಚ ಯುದ್ಧ ಮುಗಿದು ಆರ್ಮಿಸ್ಟಿಸ್ ಎಂಬ ತಾತ್ಕಾಲಿಕ ಒಪ್ಪಂದವಾಗುವುದರಲ್ಲಿತ್ತು ಚಾರ್ಜ್ ತೆಗೆದುಕೊಂಡ ಕೆಲವು ವಾರದೊಳಗಾಗಿ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು ಅವರು ವಿಶ್ರಾಂತರಾಗುವ ದಿನ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಆ ವರ್ತಮಾನದ ಸುಳಿವು ಬಹಿರಂಗವಾಗಿರಲಿಲ್ಲ ಅಂದು ಮಧ್ಯಾಹ್ನ ಸೆಕ್ರೆಟರಿಯೇಟಿನ ಸಿಬ್ಬಂದಿಯಲ್ಲ ಅಟಾರಾ ಕಚೇರಿಯ ನಡುವಣ ಸಭಾ ಮಂದಿರಕ್ಕೆ ಬರತಕ್ಕದ್ದೆಂದು ಕೋರಿದರು ಸೆಕ್ರೆಟರಿಗಳು ಅಸಿಸ್ಟೆಂಟ್ ಸೆಕ್ರೆಟರಿಗಳು ಸೂಪ್ರಿಂಟೆಂಡರುಗಳು ಎಲ್ಲರೂ ಸೇರಿದ ಮೇಲೆ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರ ಬಳಿಗೂ ಹೋಗಿ ಕೈಕುಲುಕಿ ಅವರ ಸಹಕಾರಕ್ಕಾಗಿ ಅವರನ್ನೆಲ್ಲ ವಂದಿಸಿ ಸರಸರನೇ ಮೆಟ್ಟಲ್ಲಿ ಇಳಿದು ತಮ್ಮ ಸ್ವಂತ ಮೋಟಾರ್ ಕಾರಿನಲ್ಲಿ ತಮ್ಮ ಮನೆಗೆ ತೆರಳಿದರು ಆಗ ಎಲ್ಲರಿಗೂ ಅರ್ಥವಾಯಿತು ಅದೇನೆಂಬುದು ಬಹುಮಂದಿ ವಾಸ್ತವವಾಗಿ ಕಣ್ಣೀರಿಟ್ಟರು ವಿಶ್ವೇಶ್ವರ್ಯನವರು ನನ್ನೊಡನೆ ನಾಲ್ಕಾರು ಸಾರಿ ಹೇಳಿರುವ ಮಾತು ಇದು ನಾನು ಐದು ವರ್ಷ ಕಾಲವಾದರೂ ಇಲ್ಲಿದ್ದು ನನ್ನ ಕೈಲ ಕೈಯಲ್ಲಾದ ಕೆಲಸ ಮಾಡಲು ಅನುಕೂಲಿಸಿದ್ದು ಯಾವುದರಿಂದ ಗೊತ್ತಿದೆಯೇ ನನ್ನ ಜೇಬಿನಲ್ಲಿ ಯಾವಾಗಲೂ ರಾಜೀನಾಮೆಯ ಚೀಟಿ ಸಿದ್ಧವಾಗಿಟ್ಟುಕೊಂಡಿದ್ದರಿಂದ ನನ್ನ ತತ್ವಕ್ಕೆ ಬಂಗ ಬರುವುದಾದರೆ ನಾನು ಸ್ಥಳ ಬಿಟ್ಟು ಹೊರಡಲು ಸಿದ್ಧ ಇದನ್ನು ನಾನು ಶ್ರೀಮನ್ ಮಹಾರಾಜರವರಿಗೆ ಸ್ಪಷ್ಟಪಡಿಸಿದ್ದೆ ನಿಸ್ಪೃಹತೆ ವಿಶ್ವೇಶ್ವರಯ್ಯನವರು ಸರಕಾರಿ ಮೋಟಾರ್ ಕಾರನ್ನು ಸರಕಾರಿ ಕೆಲಸ ಮಾಡುವ ವೇಳೆಯಲ್ಲಿ ಉಪಯೋಗಿಸುತ್ತ ಕೇವಲ ಸ್ವಂತ ಕೆಲಸದ ನಿಮಿತ್ತ ಸ್ವಂತ ಕಾರನ್ನೇ ಉಪಯೋಗಿಸುತ್ತಿದ್ದರು ಸಾವಿರದ ಒಂಬೈನೂರ ಅವರು ಪ್ರಜಾ ಪಡೆದು ಜಪಾನ್ ಮೊದಲಾದ ದೇಶಗಳ ಪ್ರಯಾಣಕ್ಕಾಗಿ ಹೊರಟಾಗ ಕೆಲ ಮಂದಿ ರೈಲ್ವೆ ಸ್ಟೇಷನ್ನಿನಲ್ಲಿ ಹಾಜರಿದ್ದರು ವಿಶ್ವೇಶ್ವರಯ್ಯನವರು ಸ್ಟೇಷನ್ಗೆ ಸ್ವಂತ ಕಾರಿನಲ್ಲಿ ಬಂದರು ಕಾರಿನಿಂದ ಇಳಿದು ತಮ್ಮ ಕೈ ತಮ್ಮ ಕೈಯಲ್ಲಿ ಹಿಡಿದು ಪ್ಲಾಟ್ಫಾರ್ಮಿನ ಮೇಲೆ ನಡೆದರು ಅಲ್ಲಿದ್ದ ಸೆಕ್ರೆಟರಿ ಡಿಎಂ ನರಸಿಂಗರಾಯರು ಚೀಲವನ್ನು ತಾವು ತೆಗೆದುಕೊಂಡು ಬರುವುದಾಗಿ ಹೇಳಿ ಕೈ ನೀಡಿದರು ವಿಶ್ವೇಶ್ವರಯ್ಯನವರು ಹೇಳಿದರು ಈ ಚೀಲ ನನ್ನ ಸ್ವಂತದ್ದು ಈಗ ನಾನು ದಿವಾನನಲ್ಲ ಖಾಸಗಿ ಮನುಷ್ಯ ಈಗ ನನ್ನ ಶೀಲವನ್ನು ನಾನೇ ಹೊರಬೇಕಾದದ್ದು ವಿಶ್ವೇಶ್ವರ್ಯನವರು ಎಲೆಕ್ಟ್ರಿಕ್ ದೀಪ ಇಲ್ಲದಿದ್ದಾಗ ಇಲ್ಲದಿದ್ದ ಪ್ರಾಂತದಲ್ಲಿ ಸರ್ಕಿಟ್ ಮಾಡಿದಾಗ ಎರಡು ಬೇರೆ ಬೇರೆ ಕಟ್ಟು ಮೋಂಬತ್ತಿಗಳನ್ನಿರಿಸಿಕೊಂಡಿರುತ್ತಿದ್ದರೆಂದು ಒಂದು ಕಟ್ಟಿನ ಮೋಂಬತ್ತಿಯನ್ನು ಸರ್ಕಾರದ ಕೆಲಸಕ್ಕಾಗಿ ಬೆಳಕು ಮಾಡಲು ಉಪಯೋಗಿಸುತ್ತಿದ್ದರೆಂದು ಸ್ವಂತ ಕಾರ್ಯಗಳಿಗಾಗಿ ಇನ್ನೊಂದು ಕಟ್ಟಿನ ಮೋಂಬತ್ತಿ ಬಳಸುತ್ತಿದ್ದರೆಂದು ಜನ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅದು ವಾಸ್ತವ ಹೌದು ಅಲ್ಲವೋ ಆದರೆ ಆವದಂತಿ ವದಂತಿ ವಿಶ್ವೇಶ್ವರಯ್ಯನವರ ಸ್ವಭಾವವನ್ನು ಸಂದೇಹವಿಲ್ಲ ಅವರು ಅಂತ ನಿರಾಡಂಬರ ವಿಶ್ವೇಶ್ವರಯ್ಯನವರ ಸ್ವಭಾವಕ್ಕೆ ಆಡಂಬರ ಸರಿಬೀಳದು ತಮ್ಮ ಸಮೀಪ ಬಂಧುಗಳೊಬ್ಬರನ್ನು ಕುರಿತು ಕಾರಿನಲ್ಲಿ ಹೇಗೆ ಎಂಬುದನ್ನು ವಿಶ್ವೇಶ್ವರಯ್ಯನವರು ಉಪದೇಶ ಮಾಡಿದರು ಕಾರು ನಿನ್ನದಾದರೂ ನೀನು ಅದಕ್ಕೆ ಒಡೆಯನೆಂಬುದನ್ನು ತೋರಿಸಿಕೊಳ್ಳತಕ್ಕದ್ದಲ್ಲ ಪೀಠದ ಮುಂದಿನ ಅಂಚಿಗೆ ಮೈ ಅಂಟಿಸಿಕೊಳ್ಳಬೇಕು ಕುಳಿತುಕೊಳ್ಳಬಾರದು ಕಾಲುಗಳನ್ನು ಹರಡಿಕೊಳ್ಳಬಾರದು ಮತ್ತಾರ ಕಾರಿನಲ್ಲಿಯೂ ಎರವಲು ಬಂದಿರುವಾಗ ಒಂದೆರಡು ನಿಮಿಷ ನಿರ್ಬಂಧದಿಂದ ಕುಳಿತಿರುವಂತೆ ಮೈ ಸಣ್ಣದು ಮಾಡಿಕೊಂಡು ಕೊಂಚ ಓರೆಯಾಗಿ ಕುಳಿತಿರಬೇಕು ಇನ್ನೊಂದು ದಿನ ಆ ಬಂಧುವಿಗೆ ಹೇಳಿದರು ಡ್ರೈವರಿಗೆ ಒಳ್ಳೆಯ ಬಟ್ಟೆಗಳನ್ನು ಕುಳಿಸು ಆಳುಗಳ ಬಟ್ಟೆ ಬರೆಗಳಿಂದ ಅವರ ಯಜಮಾನನ ಯೋಗ್ಯತೆ ಗೊತ್ತಾಗುತ್ತದೆ ಒಂದು ವಿವಾದ ಮದ್ರಾಸಿನಲ್ಲಿ ದೊಡ್ಡ ವಕೀಲರಾಗಿಯೂ ಸಾರ್ವಜನಿಕರಾಗಿಯೂ ಪ್ರಖ್ಯಾತಿ ಪಡೆದಿದ್ದ ಸರ್ ಪಿ ಎಸ್ ಶಿವಸ್ವಾಮಿ ಅಯ್ಯರ್ ಅವರು ಇವರು ವ್ಯವಹಾರ ನ್ಯಾಯಶಾಸ್ತ್ರದಲ್ಲಿ ಮಹಾ ವಿದ್ವತ್ ಪಂಥಿಗೆ ಸೇರಿದವರು ಸಂಸ್ಕೃತದಲ್ಲಿಯೂ ಹಾಗೆಯೇ ಪರಿಣತರು ಬಹುಕಾಲ ಮದ್ರಾಸು ಸರ್ಕಾರದ ಮಂತ್ರಿಯಾಗಿದ್ದು ಕೊಂಚ ಗವರ್ನರ್ ಆಗಿ ಅಧಿಕಾರ ನಡೆಸಿದವರು ಅವರಿಗೂ ವಿಶ್ವೇಶ್ವರಯ್ಯನವರಿಗೆ ತುಂಬಾ ಸ್ನೇಹ ಒಂದು ಸಾರಿ ವಿಶ್ವಸ್ವಾಮಿ ಅಯ್ಯರ್ ಅವರು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯನವರ ಮನೆಯಲ್ಲಿ ಅವರ ಅತಿಥಿಯಾಗಿ ಇಳಿದುಕೊಂಡಿದ್ದರು ವಿಶ್ವೇಶ್ವರಯ್ಯನವರು ನಿವೃತ್ತರಾಗಿ ಕೆಲವು ಕಾಲವಾಗಿತ್ತು ಬೆಳಿಗ್ಗೆ ಉಪಹಾರದ ವೇಳೆಯಲ್ಲಿ ಇಬ್ಬರು ಕಲೆತರು ಇಬ್ಬರು ಅವರವರ ಕೋಣೆಗಳಲ್ಲಿ ಸ್ನಾನ ಮಾಡಿ ಉಡುಪು ಹಾಕಿಕೊಂಡು ಬಂದು ಕುಳಿತರು ಎದುರು ಅವರಿಬ್ಬರ ನಡುವೆ ಉಪಾಹಾರದ ಮೇಜು ಮೊದಲಾದ ಸಾಮಾನಿದ್ದವು ವಿಶ್ವೇಶ್ವರಯ್ಯನವರು ಅತಿಥಿಗಳ ಕುಶಲ ಪ್ರಶ್ನೆ ಮಾಡಿ ಬಳಿಕ ಎದ್ದು ಶಿವಸ್ವಾಮಿ ಅಯ್ಯರ್ ಅವರ ಹತ್ತಿರಕ್ಕೆ ಬಂದು ಅವರ ಮುಂದೆ ನಿಂತು ಕ್ಷಮಿಸಿ ಎಂದು ಹೇಳುತ್ತ ಶಿವಸ್ವಾಮಿ ಅಯ್ಯರ್ ಅವರ ಕಂಟಾಲಂಕಾರದ ಮೇಲೆ ಕೈಯಾಡಿಸಿ ತಮ್ಮ ಜಾಗಕ್ಕೆ ಹೋಗಿ ಕುಳಿತರು ಶಿವಸ್ವಾಮಿ ಅಯ್ಯರ್ ಅವರು ಅದೇನಿರಬಹುದೆಂದು ನೋಡಲು ಕೈಯಿಂದ ಅಲ್ಲಿ ಸವರಿ ಆ ಅಲಂಕಾರದ ಮೇಲಿದ್ದ ಚಿನ್ನದ ಸೂಜಿಯನ್ನು ವಿಶ್ವೇಶ್ವರಯ್ಯನವರು ಕೆಳಕ್ಕೆ ತಳ್ಳರೆಂದು ಅರಿತುಕೊಂಡರು ನೆಟ್ಟೆಯನ್ನು ಸ್ತಿರಪಡಿಸಲು ಒಂದು ಸೂಜಿಯನ್ನು ಸಿಕ್ಕಿಸಿರುತ್ತಾರಷ್ಟೇ ಶಿವಸ್ವಾಮಿ ಅಯ್ಯರ್ ಧರಿಸಿಕೊಂಡಿದ್ದದ್ದು ಸಣ್ಣ ಚಿನ್ನದ ಗಡಾರಿ ಅದರ ತಲೆಯಲ್ಲಿ ಒಂದು ವಜ್ರದ ಹರಳಿತ್ತು ಶಿವಸ್ವಾಮಿ ಅಯ್ಯರ್ ಈ ಅಲಂಕಾರವನ್ನು ತಮ್ಮ ಕೈಯಿಂದ ಮೇಲಕ್ಕೆತ್ತಿ ಹಿಂದೆ ಇದ್ದಂತೆ ಮಾಡಿಕೊಂಡರು ಎರಡು ಮೂರು ಸೆಕೆಂಡು ಕಳೆದ ಬಳಿಕ ವಿಶ್ವೇಶ್ವರಯ್ಯನವರು ಮತ್ತೆ ಎದ್ದು ಬಂದು ಅಲಂಕಾರವನು ಕೆಳಕ್ಕೆ ಅದುಮಿದರು ಶಿವಸ್ವಾಮಿ ಅಯ್ಯರ್ ಮತ್ತೆ ಅದನ್ನು ಮೇಲೆ ಕೆತ್ತಿಕೊಂಡರು ಇದು ಮೂರು ಸಾರಿ ನಡೆದ ಮೇಲೆ ಇಬ್ಬರು ನಗುಮುಖದಿಂದ ಆ ಕಾರ್ಯಕ್ಕೆ ಸಂಬಂಧಪಟ್ಟ ನೀತಿಯನ್ನು ಕುರಿತು ವಾಗ್ವಾದಕ್ಕಾರಂಭಿಸಿದರು ಕಂಠಾಲಂಕಾರದ ಸೂಜಿಯನ್ನು ಮೇಲಕ್ಕೆ ತೋರ್ಪಡಿಸುವುದು ಪದ್ಧತಿಯಲ್ಲ ಇತರರಿಗೆ ತೋರ್ಪಡಿಸುವುದು ಪದ್ಧತಿಯಲ್ಲದಿದ್ದರೆ ಆ ಸೂಜಿಯನ್ನು ಅಲ್ಲಿ ಏಕೆ ನಮ್ಮಲ್ಲಿರುವ ಒಳ್ಳೆಯ ಪದಾರ್ಥವನ್ನು ಇತರರಿಗೆ ತೋರಿಸಿದರೆ ಅದು ಜಂಬವೆಂದಾಗುವುದಿಲ್ಲವೇ ಇತರರು ಸಂತೋಷ ಪಡಬೇಕೆಂದಲ್ಲವೇ ನಾವು ಒಳ್ಳೆಯ ಬತ್ತೆ ಹಾಕಿಕೊಂಡು ಸಿಂಗರಿಸಿಕೊಳ್ಳುವುದು ನನ್ನ ನಟ್ಟೆಯು ಸೂಜಿಯು ನನಗೆ ಕಾಣಿಸುತ್ತದೆಯೇ ನೀವೆಲ್ಲದೆ ಅದನ್ನು ನೋಡುವವರು ನೀವೆಲ್ಲವೇ ಅದನ್ನು ನೋಡುವವರು ಹೀಗೆ ನಡೆಯಿತು ತರ್ಕ ಜಂಬ ತಪ್ಪೆಂಬುದು ಮಾತ್ರವಲ್ಲ ಜಂಬವೆಂದು ಇತರರು ಯಾವುದನ್ನು ಭಾವಿಸೋ ಅದನ್ನು ಕೂಡ ಬಿಡಬೇಕೆಂದು ವಿಶ್ವೇಶ್ವರಯ್ಯನವರ ವಾದ ಶಿವಸ್ವಾಮಿ ಅಯ್ಯರ್ ಅವರು ಹೇಳಿದರು ನಾವು ಮನೆಯ ನೆಲವನ್ನು ಒಳ್ಳೆಯ ನಯಗಾರೆ ಮಾಡಿಸಿ ಅದರಲ್ಲಿ ಸೊಗಸಾದ ಚಿತ್ರದ ಚದರ ಬಿಲ್ಲೆಗಳನ್ನು ಅಲಂಕಾರ ಮಾಡಿಸುತ್ತೇವೆ ಆಮೇಲೆ ಅವೆಲ್ಲ ಮುಚ್ಚಿ ಹೋಗುವಂತೆ ಹಳೆಯ ಕೊಳಕು ಜಮಖಾನೆಯನ್ನು ಅದರ ಮೇಲೆ ಹಾಸಿಸುತ್ತೇವೆ ಅದು ಸರಿಯೇ ಸೋಗಸಾದ ಚಿತ್ರದ ಬಟ್ಟೆಯನ್ನು ಹಾಕಿಸಿ ಸೋಫಾ ಮಾಡಿಸುತ್ತೇವೆ ಅದಕ್ಕೆ ಮಾಸಲು ಕಾಕಿ ಗೌಸನ್ನು ಹೊದಿಸುತ್ತೇವೆ ಇದು ಅಂದವೆ ಒಳ್ಳೆಯ ತಳತಳಿಸುವ ಬೈಂಡಿರುವ ಪುಸ್ತಕವನ್ನು ಕೊಳ್ಳುತ್ತೇವೆ ಅದಕ್ಕೆ ಕೊಳಕು ಕತ್ತೆ ಕಾಗದದಿಂದ ರಟ್ಟು ಹಾಕುತ್ತೇವೆ ಆ ಬೈಂಡಿನ ಸೊಗಸನ್ನು ನಮ್ಮ ಪಾಲಿಗೆ ಇಲ್ಲದಂತೆ ಮಾಡಿಕೊಳ್ಳುತ್ತೇವೆ ನಾವು ಸೊಗಸನ್ನು ಬಿಡುವುದಾದರೆ ಸೊಗಸಾದ ಸಾಮಾನನ್ನು ಏಕೆ ಬಯಸಬೇಕು ಹೀಗೆ ಬೆಳೆಯಿತು ವಾದಸರಣಿ. ಇಷ್ಟರ ನಡುವೆ ಉಪಹಾರದ ಸಾಮಾನು ಬಂದದ್ದರಿಂದ ಆ ವಾಗ್ವಾದ ನಿಂತಿತು ಇವು ಶೀಲದ್ಯೋತಕವಾದ ಸಂದರ್ಭಗಳು ಲೋಕ ಮಾನ್ಯತೆ ವಿಶ್ವೇಶ್ವರ್ಯನವರು ವಿಶ್ರಾಂತರಾದ ಬಳಿಕ ಭದ್ರಾವತಿ ಕಬ್ಬಿಣದ ಕಾರ್ಖಾನೆಯ ಯಜಮಾನ್ಯವನ್ನು ವಹಿಸಿಕೊಂಡಿದ್ದರಷ್ಟೇ ಆಗ ಒಂದು ಪ್ರಸಂಗ ನಡೆಯಿತು ಕಾರ್ಖಾನೆಯ ಉದ್ಯೋಗರಲ್ಲಿ ಒಬ್ಬ ಆತ ಸಂಜೆ ಸಂಜೆಯೂ ಒಬ್ಬರಿಬ್ಬರು ಸಂಗಾತಿಗಳೊಡನೆ ವಾಯುವ್ಯವಹಾರಕ್ಕಾಗಿ ಹೋಗಿ ಬರುತ್ತಿದ್ದ ಈ ಸಂಗತಿ ಹೇಗೋ ವಿಶ್ವೇಶ್ವರಯ್ಯನವರ ಕಿವಿಗೆ ಮುಟ್ಟಿತು ಒಂದು ದಿನ ಮಧ್ಯಾಹ್ನ ವಿಶ್ವೇಶ್ವರಯ್ಯನವರು ತಮ್ಮ ಆಫೀಸಿನಲ್ಲಿ ಕುಳಿತು ಜನರಲ್ ಮ್ಯಾನೇಜರ್ ಎಂ ವೆಂಕಟನಾರಾಯಣಪ್ಪನವರಿಗೆ ಹೇಳಿ ಕಳುಹಿಸಿ ಎಬಿಸಿಗೆ ಮೂರು ತಿಂಗಳ ಸಂಬಳ ಕೊಟ್ಟು ಆತನ ಕೆಲಸ ನಮಗೆ ಸಾಕೆಂದು ಹೇಳಿಬಿಡಿ ಮೂರು ದಿವಸಗಳೊಳಗಾಗಿ ಆತ ಮನೆ ಖಾಲಿ ಮಾಡಬೇಕೆಂದು ಹೇಳಿ ಎಂದರು ವೆಂಕಟನಾರಾಯಣಪ್ಪನವರು ಎಬಿಸಿಯ ಪರವಾಗಿ ಏನನ್ನೋ ಹೇಳಲು ಪ್ರಾರಂಭಿಸಿದರು ವಿಶ್ವೇಶ್ವರ್ಯನವರು ಆತ ಎಂಥ ಸಮರ್ಥನಾದರೆ ನಮಗೇನು ಎಂಥ ಕಾರ್ಯವಂತನಾದರೆ ನಮಗೇನು ಲೋಕಾಪವಾದದ ವಿಷಯದಲ್ಲಿ ನಿರ್ಲಕ್ಷ್ಯದಿಂದಿದ್ದರೆ ಅದರಿಂದ ಇಲ್ಲಿರುವ ಸಾವಿರಾರು ಮಂದಿ ಕೆಲಸಗಾರರ ನೀತಿ ಸಡಲಿತು ಆತನ ವೈಯಕ್ತಿಕವಾದ ಜೀವನದ ವಿಚಾರದಲ್ಲಿ ನಾವು ಪ್ರವೇಶಿಸತಕ್ಕವರಲ್ಲ ಆತನ ನಡವಳಿಕೆ ಸರಿಯಾದದ್ದೇ ಇರಬಹುದು ಆ ಪ್ರಶ್ನೆ ನಮಗೆ ಸೇರಿದ್ದಲ್ಲ ಈ ಕಾರ್ಖಾನೆಯ ಆವರಣದಲ್ಲಿರುವ ಸಾಮಾನ್ಯ ಜನದ ರೀತಿನೀತಿಗಳನ್ನು ವಿಪರೀತಕ್ಕೆ ಅವಕಾಶವಿಲ್ಲದಂತೆ ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ನಾನು ತೀರ್ಮಾನಿಸಿದ್ದೇನೆ ಎಂದರು ಆ ಪ್ಲಾಂಟ್ಸ್ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿದ್ದಾಗ ವಿಪಿ ಮಾಧವರಾಯರ ಪಟಣ ಕಾಟೇಜಿನಲ್ಲಿ ವಾಸವಾಗಿದ್ದರು ದಿವಾನರಾದ ಮೇಲೆ ಬಾಲಭ್ರೂಯಿ ಬಂಗಲೆಯಲ್ಲಿರುತ್ತಿದ್ದರು ಅಧಿಕಾರದಿಂದ ನಿವೃತ್ತರಾದ ಮೇಲೆ ಗಾಲ್ಫ್ ಗ್ರೌಂಡ್ ಬಳಿಯ ಆಫ್ಲೆಂಡ್ಸ್ ಬಂಗಲೆಯಲ್ಲಿ ವಾಸವಿದ್ದರು ಒಂದು ದಿನ ತಾವು ಆ ಮನೆಯನ್ನು ಬಿಡಬೇಕಾದ ವೇಳೆ ಬಂದಿದೆ ಎಂದು ವಿಶ್ವೇಶ್ವರಯ್ಯನವರು ಸೂಚಿಸಿದರು ನಾನು ಈ ಮನೆ ತಮಗೆ ತುಂಬ ಅನುಕೂಲವಾಗಿದ್ದು ಇದರಲ್ಲಿ ಮುಖ್ಯವಾಗಿ ಪಶ್ಚಿಮದ ಕಡೆ ದೊಡ್ಡ ಕನ್ನಡಿಯ ಕಿಟಕಿ ಇದೆ ಸುಮಾರು ಏಳಡಿ ಉದ್ದ ಐದಾರಡಿ ಅಗಲ ಅದರಿಂದ ಮಧ್ಯಾಹ್ನವೂ ಸಂಜೆಯೂ ಬೆಳಕು ಚೆನ್ನಾಗಿ ಬರುತ್ತದೆ ಬಿಸಿಲಿನ ಹಬೆಯಿಲ್ಲ ವರಾಂಡ ದಕ್ಷಿಣಾಭಿಮುಖವಾಗಿ ಇರುವುದರಿಂದ ಗಾಳಿ ಚೆನ್ನಾಗಿ ಬರುತ್ತದೆ ಮಧ್ಯಾಹ್ನವೂ ಸಂಜೆಯು ತಾವು ಕೆಲಸ ಮಾಡಲು ಈ ಆ ವರಾಂಡ ತುಂಬ ಸೊಗಸಾಗಿದೆ ಎಂದು ಹೇಳಿದೆ ಆ ವರಾಂಡದಲ್ಲಿಯೇ ಅವರು ನಾನು ಕುಳಿತು ಕೆಲಸ ಮಾಡುತ್ತಿದ್ದದ್ದು ಅವರು ಹೇಳಿದರು ಈ ಮನೆಯ ವಾಯಿದೆ ಮುಗಿಯಿತು ಅದನ್ನು ಪುನಃ ಹೆಚ್ಚು ಮಾಡೆಂದು ಕೇಳಲು ನನಗೆ ಇಷ್ಟವಿಲ್ಲ ಮನೆಯ ಮಾಲೀಕರು ಬಂದು ಈ ಜಾಗ ತಮಗೆ ಬೇಕಾಗಿದೆ ಎಂದು ಹೇಳಿದಾಗ ಮನೆ ಬಿಡಬೇಕಾದದ್ದು ನನ್ನ ಕರ್ತವ್ಯ ಹೀಗೆಯೇ ಮಾತನಾಡುತ್ತಾ ಸರಕಾರದವರು ಹೇಳುತ್ತಾರೆ ಬಾಲ್ಬ್ರೂಹಿ ಬಂಗಲೆಗೆ ನೀವು ಹೋಗಬಹುದು ಎಂದು ನೀವು ಏನು ಹೇಳುತ್ತೀರಿ ಎಂದರು ನಾನು ಅದು ಒಳ್ಳೆಯಷ್ಟನೆಯೇ ನೀವು ಹಿಂದೆ ಇದ್ದ ಸ್ಥಳ ರೂಢಿಯಾಗಿದೆ ನಾನು ನೂರೈವತ್ತು ರೂಪಾಯಿಗಿಂತ ಹೆಚ್ಚು ಬಾಡಿಗೆ ಕೊಡಲಾರೆ ಬಾಲಭ್ರೂಹಿ ದೊಡ್ಡ ಜಾಗ ನಾನು ಈಗ ಬಾಲಭ್ರೂಹಿ ಖಾಲಿಯಾಗಿದೆ ಯಾರೂ ಅದಕ್ಕೆ ಬಾಡಿಗೆ ಕೊಡುತ್ತಿಲ್ಲ ತಾವು ಅಲ್ಲಿದ್ದು ನೂರೈವತ್ತು ರೂಪಾಯಿ ಕೊಟ್ಟರೆ ಅಲ್ಲಿಯ ತೋಟವನ್ನು ಬೆಳೆಸುವ ಖರ್ಚು ಕಟ್ಟಡದ ದುರಸ್ತಿಯ ಖರ್ಚು ಸರಕಾರಕ್ಕೆ ಹುಟ್ಟುವಳಿಯಾಗುತ್ತದೆ ದರೆ ಅದು ಇಲ್ಲದೆ ಹೋಗುತ್ತದೆ ಆ ಜಾಗಕ್ಕೆ ಹೆಚ್ಚು ಬಾಡಿಗೆ ಯುಕ್ತವಾಗಿದೆ ನಾನು ಅಷ್ಟು ಕೊಡಲಾರೆ ಮಿರ್ಜಾರವರ ಸಲಹೆ ಇನ್ನೊಂದು ದಿನ ಇದೆ ಪ್ರಸ್ತಾವ ಮುಂದುವರಿಯಿತು ಬಾಲ್ ಭ್ರೂಯಿ ಅವರಿಗೆ ಬೇಕಾಗಿರಲಿಲ್ಲ ಅವರು ನನ್ನನ್ನು ಕೇಳಿದರು ಈ ಆಪ್ಲ್ಯಾಂಡ್ಸ್ ಪಕ್ಕದಲ್ಲಿ ಖಾಲಿ ಜಾಗವಿದೆಯಲ್ಲ ಅದನ್ನು ಕೊಂಡುಕೊಂಡು ಅಲ್ಲಿ ನಿನಗೆ ಬೇಕಾದಂತೆ ಮನೆ ಕಟ್ಟಿಕೊ ಎಂದು ಮಿರ್ಜಾ ಸಾಹೇಬರು ಹೇಳುತ್ತಾರೆ ಈಗ ಮನೆ ಕಟ್ಟಿಸುವ ಪ್ರಯಾಸ ನನಗೆ ಅಸಾಧ್ಯವೆಂದು ಹೇಳಿದರೆ ಮಿರ್ಜಾ ಸಾಹೇಬರು ನೀವೇನು ಪ್ರಯಾಸ ಪಡಬೇಡಿ ನಾನು ನಿಂತು ಕಟ್ಟಡವನ್ನು ಕಟ್ಟಿಸಿಕೊಡುತ್ತೇನೆ ಎಂದು ಹೇಳುತ್ತಾರೆ ನೀನೇನು ಹೇಳುತ್ತಿ ಹಾಗಾಗಬಹುದಲ್ಲ ಮಿರ್ಜಾರವರಿಗೆ ತಮ್ಮಲ್ಲಿ ತುಂಬ ಪ್ರೀತಿ ಗೌರವಗಳಿವೆ ನನಗೆ ಏಕೆ ಮನೆ ಇರುವುದಕ್ಕೆ ಅನುಕೂಲವಾಗಿ ವಾಸ ಮಾಡುವುದಕ್ಕೆ ಇನ್ನಷ್ಟು ದಿನ ಇರುವುದು ಅದು ಈಶ್ವರ ಸಂಕಲ್ಪ ಬೇಡವೆನ್ನಲು ನಾವು ಯಾರು ಇರುವಷ್ಟು ದಿವಸ ಅನುಕೂಲವಿಲ್ಲದೆ ಬದುಕಬೇಕಷ್ಟೇ ಮಿರ್ಜಾ ಸಾಹೇಬರವರು ಈ ವಿಷಯವನ್ನು ನನ್ನಲ್ಲಿ ಆಗಾಗ ಹೇಳುತ್ತಿದ್ದರು ಬಹುದಿನ ಚರ್ಚಿಯಾದ ಮೇಲೆ ಅದು ತೀರ್ಮಾನಕ್ಕೆ ಬಂತು ವಿಶ್ವೇಶ್ವರಿಯನವರು ಕೊಟ್ಟ ಪ್ಲಾನಿನ ಮೇರೆಗೆ ಮತ್ತು ಅವರು ಗೊತ್ತು ಮಾಡಿಕೊಂಡಿದ್ದ ಬಾಡಿಗೆ ಮೀರದಂತೆ ಸರಕಾರವು ತನ್ನ ಜಾಗದಲ್ಲಿ ಕಟ್ಟಡ ಕಟ್ಟಿಸತಕ್ಕದ್ದು ಎಂದು ವಿಶ್ವೇಶ್ವರಿಯನವರು ಕಡೆಯವರೆಗೂ ಇದ್ದದ್ದು ಈ ಕಟ್ಟಡದಲ್ಲಿಯೇ ಅನ್ಯೋನ್ಯತೆ ಮಿರ್ಜಾರವರು ದಿವಾನರಾಗುವುದಕ್ಕೆ ಬಹುಕಾಲದ ಹಿಂದೆಯೇ ಅವರಿಗೂ ವಿಶ್ವೇಶ್ವರ್ಯನವರಿಗೂ ಸ್ನೇಹವಾಗಿತ್ತು ಆ ಸ್ನೇಹ ಕ್ರಮೇಣ ಬೆಳೆದು ಇಬ್ಬರಿಗೂ ಜೀವನದಲ್ಲಿ ಒಂದು ದೊಡ್ಡ ಸಂತೋಷವಾಗಿತ್ತು ಆದರೆ ಅದಕ್ಕೂ ಗೃಹ ತಟ್ಟದಿರಲಿಲ್ಲ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ನಾಲ್ಕೈದು ವರ್ಷ ಕಾಲ ಇಬ್ಬರು ದೂರ ದೂರವಾಗಿದ್ದರು ಉಭಯರ ಸ್ನೇಹ ಸ್ನೇಹಿತರೊಬ್ಬರಿ ಇಬ್ಬರು ಆ ಇಬ್ಬರನ್ನು ಹತ್ತಿರ ಹತ್ತಿರಕ್ಕೆ ತರಲು ಪ್ರಯತ್ನಿಸಿದರು ಅದು ಸಫಲವಾಗಲಿಲ್ಲ ಎರಡನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸು ಆದ ಹೇಗೋ ಅವರಿಬ್ಬರು ಹಿಂದಿನ ಅನ್ಯೋನ್ಯಕ್ಕೆ ಹಿಂತಿರುಗಿದರು ವಿಶ್ವೇಶ್ವರಯ್ಯನವರು ಆಟೋಮೊಬೈಲ್ ಪ್ರಯತ್ನದ ವೇಳೆಗೆ ಇಬ್ಬರು ಹಿಂದಿನಂತೆ ಆಪ್ತರಾದರು ಮಿರ್ಜರವರು ವಿಶ್ರಾಂತರಾದ ಮೇಲೆ ಅವರ ಮನೆಗಳು ಹತ್ತಿರ ಹತ್ತಿರದಲ್ಲೆದ್ದು ಇಬ್ಬರು ಪ್ರತಿ ಸಂಜೆಯೂ ಅನುಕೂಲವಾಯಿತು ಆಗಾಗ ಇಬ್ಬರು ಒಟ್ಟಿಗೆ ವಾಯುಸೇವನೆಗೆ ಹೋಗುತ್ತಿದ್ದರು ಮಿರ್ಜಾರವರು ವಿಶ್ವೇಶ್ವರಯ್ಯನವರ ಮನೆಗೂ ವಿಶ್ವೇಶ್ವರಯ್ಯನವರು ಮಿರ್ಜಾರವರ ಮನೆಗೂ ಮಿತ್ರ ಸಂಭಾಷಣೆಗಾಗಿ ಬಂದದ್ದನ್ನು ನಾನು ಎಷ್ಟೋ ಸಾರಿ ಕಂಡಿದ್ದೇನೆ ಮಾತೃ ವಿಯೋಗ ವಿಶ್ವೇಶ್ವರಯ್ಯನವರು ಅಧಿಕಾರದಿಂದ ನಿವೃತ್ತರಾದ ಬಳಿಕ ಕೆಲವು ತಿಂಗಳೊಳಗಾಗಿ ಅವರ ಮಾತೃಶ್ರೀಯವರು ವೆಂಕಚಮ್ಮನವರು ಸ್ವರ್ಗಸ್ಥರಾದರು ಆಮೇಲೆ ಕೆಲವು ದಿನಗಳೊಳಗಾಗಿ ನಾನು ಹೋಗಿ ವಿಶ್ವೇಶ್ವರಯ್ಯನವರನ್ನು ಕಂಡೆ ಅವರು ಹೇಳಿದರು ಇನ್ನು ಕೆಲವು ದಿನಗಳೊಳಗಾಗಿ ನಾನು ಬೊಂಬಾಯಿಗೆ ಹೋಗುತ್ತೇನೆ ಬಹುಶಃ ಜೇಶಾಂತರ ಸಂಚಾರ ಹೊರಟರು ಹೊರಡಬಹುದು ಪುನಃ ಬೆಂಗಳೂರಿಗೆ ಬರುವುದು ಯಾವಾಗ ನನಗೆ ಇನ್ನೇನಿದೆ ಇಲ್ಲಿ ಕೆಲಸ ಬೆಂಗಳೂರಿನಲ್ಲಿ ನನಗಿದ್ದ ಒಂದೇ ಒಂದು ಆಕರ್ಷಣೆ ಮುಗಿದು ಇನ್ನು ನನ್ನ ಮೂಳೆಗಳನ್ನು ಕಳಿಸುವುದಕ್ಕಾಗಿ ಬೆಂಗಳೂರಿಗೆ ಬಂದರೆ ಬರಬಹುದು ಅದು ನನಗೆ ದುಃಖಕರವಾದ ಮಾತು ನಿಮ್ಮಂಥವರು ಸಮೀಪದಲ್ಲಿದ್ದರೆ ಅದೇ ನನಗೆ ನಮಗೆ ಒಂದು ಭಾಗ್ಯ ಒಂದು ಧೈರ್ಯ ನಿಮ್ಮ ಇರೋಣವೇ ನಮಗೆ ಸಾಕು ಆಮೇಲೆ ಮಾತು ವಿಷಯಾಂತರಕ್ಕೆ ತಿರುಗಿತು ಈಚೆಗೆ ಮುರಿದು ಬಿದ್ದ ಪಂಜಾಬಿನ ಬ್ಯಾಂಕಿನಲ್ಲಿ ನಮ್ ತುಂಬಾ ನಷ್ಟವಾಯಿತೆಂದು ಜನ ಅಂದುಕೊಂಡದ್ದನ್ನು ಕೇಳಿದೆ ಕೊಂಚ ನಷ್ಟವಾಯಿತು ಅದನ್ನು ಹೇಗೆ ತಪ್ಪಿಸುವುದು ಆ ಬ್ಯಾಂಕಿನ ಸ್ಥಾಪಕರು ನನಗೆ ಒಳ್ಳೆ ಸ್ನೇಹಿತರಾಗಿದ್ದರು ಆ ಬ್ಯಾಂಕರ್ ಹೆಸರು ಲಾಲಾ ಹರಿಕಿಶನ್ ಎಂದು ನನಗೆ ಜ್ಞಾಪಿಕ ಬ್ಯಾಂಕಿನ ಹೆಸರು ಬಹುಶಃ ಪಂಜಾಬ್ ಪೀಪಲ್ಸ್ ಬ್ಯಾಂಕ್ ಗ್ರಂಥ ಅಧಿಕಾರದಿಂದ ವಿಶ್ರಾಂತರಾದ ಬಳಿಕ ವಿಶ್ವೇಶ್ವರಯ್ಯನವರಿಗೆ ಹಾಯಾಗಿ ಪಿಂಚಣಿ ಅನುಭವಿಸಬೇಕೆಂಬ ಯೋಚನೆ ಬರಲಿಲ್ಲ ದೇಶದ ಯೋಚನೆ ಸತತವಾಗಿ ಸಂತತವಾಗಿ ಅವರ ಮನಸ್ಸಿನಲ್ಲಿ ಕುದಿಯುತ್ತಿತ್ತು ಮೊದಲನೆಯ ಪ್ರಪಂಚ ಯುದ್ಧ ಸಾವಿರದ ಒಂಬೈನೂರ ಹದಿನೆಂಟು ಒಂದು ಮಗುವಿಗೆ ಬಂದಾಗ ಪ್ರಪಂಚದ ಎಲ್ಲ ದೇಶಗಳ ಪರಿಸ್ಥಿತಿಗಳು ಅಷ್ಟಿಷ್ಟು ಮಾರ್ಪಟ್ಟಿದ್ದವು ಇಂಡಿಯಾ ದೇಶವು ಈ ಹೊಸ ಸಂದರ್ಭದಲ್ಲಿ ತನ್ನ ಯೋಗಕ್ಷೇಮಗಳನ್ನು ಹೇಗೆ ಸಾಧಿಸಿಕೊಳ್ಳಲಾದೀತು ಎಂಬ ವಿಚಾರ ವಿಶ್ವೇಶ್ವರಯ್ಯನವರ ಮನಸ್ಸಿಗೆ ಮುಖ್ಯ ವಿಷಯವಾಯಿತು ಅವರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದು ಅದರಲ್ಲಿ ಇಂಡಿಯಾಕ್ಕೆ ಪ್ರಗತಿ ಮಾರ್ಗ ಎಂಥದೆಂಬುದನ್ನು ದೃಷ್ಟಾಂತಪೂರ್ವಕವಾಗಿಯೂ ವಿವರಣೆ ಕಾರಣಗಳೊಡನೆಯೂ ತೋರಿಸಿಕೊಟ್ಟರು ಅಲ್ಲಿಂದ ಎರಡು ಮೂರು ವರ್ಷ ಕಳೆದ ಬಳಿಕ ದ ವಿಷನ್ ಆಫ್ ಪ್ರಾಸ್ಪರಸ್ ಇಂಡಿಯಾ ಎಂಬ ಇನ್ನೊಂದು ಗ್ರಂಥವನ್ನು ರಚಿಸಿದರು ಈ ಗ್ರಂಥಗಳ ವಿಷಯಗಳನ್ನು ಕುರಿತು ಅವಕಾಶ ದೊರೆತಾಗಲಿಲ್ಲ ಉಪನ್ಯಾಸ ಮಾಡಿ ಆ ಉಪನ್ಯಾಸಗಳನ್ನು ಲಘು ಪುಸ್ತಕಗಳಾಗಿ ಪ್ರಕಟಿಸಿದರು ಜೀವನ ಕಥೆ ವಿಶ್ವೇಶ್ವರಯ್ಯನವರ ಲೇಖನಗಳಲ್ಲಿ ಈ ಹೊತ್ತಿಗೂ ಅನ್ವಯಿಸಬಹುದಾಗಿದ್ದ ಭಾಗಗಳನ್ನು ಬೇರೆಯಾಗಿ ತೆಗೆದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರೆ ನಮ್ಮ ಯುವಜನರಿಗೆ ಅದರಿಂದ ದೊಡ್ಡ ಉಪಕಾರವಾದಿತ್ತು ಮೈಸೂರು ಸರಕಾರದವರು ವಿಶ್ವೇಶ್ವರಯ್ಯನವರ ಮೆಮಾರಸ್ ಆಫ್ ಮೈ ವರ್ಕಿಂಗ್ ಲೈಫ್ ಗ್ರಂಥವನ್ನು ಪುನರ್ಮುದ್ರಣ ಮಾಡಿಸಿದರೆಂದು ಕೇಳಿದ್ದೇನೆ ಇಂಡಿಯಾ ಸರ್ಕಾರದವರು ಕೂಡ ಆ ಗ್ರಂಥವನ್ನು ಪುನರ್ ಮುದ್ರಿಸಿದ್ದಾರೆಂದು ಕೇಳಿದ್ದೇನೆ ಆ ಗ್ರಂಥ ಅವಶ್ಯವಾಗಿ ಚಲಾವಣೆಯಲ್ಲಿರಬೇಕಾದದ್ದು ನಮ್ಮ ತರುಣ ಜನರ ಮನಸ್ಸು ವಿಧ ವಿಧವಾದ ಪ್ರೇರಣೆಗಳಿಗೂ ಉತ್ತೇಜನಗಳಿಗೂ ಬಗೆ ಬಗೆಯ ಧ್ಯೇಯಗಳಿಗೂ ಪರವಶವಾಗಿ ಪರದಾಡುತ್ತಿರುವ ಈ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಸ್ವಂತ ಮಾತಿನಲ್ಲಿರುವ ಈ ಜೀವನ ಕಥೆ ಯುವಕರ ಮನಸ್ಸಿಗೆ ಒಂದು ನಿಷ್ಕಂಪವಾದ ಜ್ಯೋತಿ ಸ್ತಂಭವಾದೀತೆಂದು ನನಗನ್ನಿಸಿದೆ ನಮ್ಮ ಯುವಕರೆಲ್ಲರೂ ಅವರು ಇಂಜಿನಿಯರುಗಳಾಗಲಿ ಯಾವುದೇ ವೃತ್ತಿಯವರಾಗಲಿ ಈ ಮೊಮಾಯಸ್ ಗ್ರಂಥವನ್ನು ಅವಶ್ಯವಾಗಿ ವ್ಯಾಸಂಗ ಮಾಡಬೇಕೆಂದು ನಾನು ನಮ್ರವಾಗಿ ಬೇಡಿಕೊಳ್ಳುತ್ತೇನೆ ಯುವಕರಿಗೆ ಬುದ್ಧಿವಾದ ವಿಶ್ವೇಶ್ವರಯ್ಯನವರು ತೊಂಬತ್ತನೇ ವಯಸ್ಸಿನಲ್ಲಿದ್ದಾಗ ನಮ್ಮ ದೇಶಕ್ಕಿರುವ ಸಮಸ್ತ ಪ್ರಜೆಗಳನ್ನು ರಾಜಕೀಯ ಆರ್ಥಿಕ ಸಾಮಾಜಿಕ ವಿದ್ಯಾವಿಷಯಕ ಪ್ರಶ್ನೆಗಳನ್ನು ಸಮಗ್ರವಾಗಿ ಸಂಗ್ರಹಿಸಿ ಯುವಕರಾದ ರಾಷ್ಟ್ರೀಕರಿಗೆ ಒಂದು ಕೈಪಡಿಯಾಗಿರುವಂತೆ ಒಂದು ಗ್ರಂಥವನ್ನು ಸಂಕಲ್ಪಿಸಿ ಅದರಲ್ಲಿ ಕೆಲವು ಭಾಗಗಳನ್ನು ತಾವು ಬರೆಯತಕ್ಕದ್ದೆಂದು ಇನ್ನು ಕೆಲವನ್ನು ನಾನು ಬರೆಯತಕ್ಕದ್ದೆಂದು ಹಂಚಿಕೆ ಹಾಕಿ ನಮ್ಮ ನಮ್ಮ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೊದಲು ಟಿಪ್ಪಣಿಗಳನ್ನು ತಯಾರು ಮಾಡಬೇಕೆಂದು ಹೇಳಿದರು ಅದರಂತೆ ಕೊಂಚ ದೂರ ಕೆಲಸ ನಡೆಯಿತು ಅಷ್ಟರಲ್ಲಿ ಬೇರೆ ಹವ್ಯಾಸಗಳು ಒದಗಿ ಬಂದು ಅಲ್ಲಿಗೆ ನಿಂತಿತು ವಿಶ್ವೇಶ್ವರ್ಯನವರು ಸಂಕಲ್ಪಿಸಿದ್ದ ಇನ್ನೊಂದು ಲೇಖನವು ಯುವಜನರನ್ನು ಉದ್ದೇಶಿಸಿದ್ದು ನಮ್ಮ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅವರ ಮಾನ ಮರ್ಯಾದೆಗಳು ಅವರ ಸ್ವಯಂ ಶಿಕ್ಷಣ ಮೊದಲಾದ ವಿಷಯಗಳನ್ನು ಕುರಿತು ಒಂದು ಲಘು ಪುಸ್ತಕವನ್ನು ಅದೇ ರೀತಿ ನಮ್ಮ ಯುವಕರಿಗಾಗಿ ಒಂದು ಬುದ್ಧಿವಾದದ ಪುಸ್ತಕವನ್ನು ಬರೆಯಬೇಕೆಂದು ನಾಲ್ಕಾರು ಸಹ ನಾಲ್ಕಾರು ಸಲ ಹೇಳಿದರು ಈ ವಿಷಯದಲ್ಲಿ ನಾನು ಅಷ್ಟು ಉತ್ಸಾಹ ತೋರಿಸಲಿಲ್ಲ ಅವರು ಕೇಳಿದರು ಅದೇಕೆ ನನ್ನ ಸ್ವಭಾವಕ್ಕೆ ಬುದ್ಧಿವಾದ ಒದಗಿ ಬರುವುದಿಲ್ಲ ನಾನು ಮಂಡು ಸ್ವಭಾವದವನು ಈಗಿನ ಕಾಲದ ಹುಡುಗರೆಲ್ಲ ಬಹುಮಟ್ಟಿಗೆ ಅಂತವರು ಪುಸ್ತಕದಿಂದ ಬುದ್ಧಿ ಕಲಿಸ್ ಕಲಿತುಕೊಳ್ಳುವವರಲ್ಲ ಕೈ ಸುಟ್ಟುಕೊಂಡ ಬಳಿಕವೇ ಬೆಂಕಿಗೆ ಹೆದರುವವರು ಒಟ್ಟಿನ ಮೇಲೆ ನಾವು ಸಮೋಪಾಯಕ್ಕೆ ಸಾಧ್ಯರಲ್ಲ ನಾವು ದಂಡ ಸಾಧ್ಯರು ನನ್ನ ವಿವರಣೆಯನ್ನು ಕೇಳಿ ಅವರು ನಗುತ್ತಿದ್ದರು ಅವರ ಕಾಲದ ಬುದ್ಧಿವಾದದ ಪುಸ್ತಕಗಳನ್ನು ನೆಲೆಸಿಕೊಂಡರು ಶಾಮಿಯಲ್ ಸ್ಮಲ್ಸ್ ಲೇಖನ ಸೆಲ್ಫ್ ಹೆಲ್ಪ್ ಪ್ಲೇನ್ ಲಿವಿಂಗ್ ಆಂಡ್ ಹೈ ಥಿಂಕಿಂಗ್ ಲಾಂಜಿವಿಟಿ ಸಕ್ಸಸ್ ಇತ್ಯಾದಿ ನನ್ನ ಪ್ರತಿವಾದದ ಕಾರಣದಿಂದ ಅವರು ಆ ಯೋಚನೆಯನ್ನು ಕೈಬಿಟ್ಟವರಲ್ಲ ಕಾಲ ಕಾಲಾವಕಾಶವು ಮೈ ಕೈಗಳಲ್ಲಿ ಶಕ್ತಿಯೂ ಅವರು ಆ ನೀತಿ ಗ್ರಂಥಗಳನ್ನು ಬರೆಯುತ್ತಿರಲಿಲ್ಲವೆಂಬುದು ನಿಸ್ಸಂದೇಹ ಗೋಖಲೆಯವರಿಗೆ ಹಿತಬೋಧೆ ವಿಶ್ವೇಶ್ವರ್ಯನವರು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪೂನಾ ಪಟ್ಟಣಕ್ಕೆ ಸ್ಯಾನಿಟರಿ ಇಂಜಿನಿಯರ್ ಆಗಿ ಬಂದರು ಆ ಕಾಲದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ಪೂನಾ ಪಟ್ಟಣದ ಮುನಿಸಿಪಲ್ ಪ್ರೆಸಿಡೆಂಟ್ ಆಗಿದ್ದರು ಹೀಗೆ ಅಧಿಕಾರ ಕರ್ತವ್ಯಗಳು ಆ ಇಬ್ಬರನ್ನು ಹತ್ತಿರ ಹತ್ತಿರಕ್ಕೆ ತಂದದ್ದರಿಂದ ಅವರಿಬ್ಬರಲ್ಲಿ ಸ್ನೇಹ ಅನುಕೂಲವಾಯಿತು ಗೋಖಲೆಯವರು ಆ ಕಾಲದಲ್ಲಿ ಮಹಾದೇವ ಗೋವಿಂದ ರಾನಡೆಯವರ ಶಿಷ್ಯರಾಗಿ ಶಿಷ್ಯರಂತೆ ಇದ್ದರು ವಿಶ್ವೇಶ್ವರಯ್ಯನವರು ರಾನಡೆಯವರ ಮಹನೀಯತೆಗೆ ಮನಸೋತ್ತು ಅವರ ಪ್ರಭಾವಕ್ಕೊಳಗಾದರು ಗೋಕಲೆ ವಿಶ್ವೇಶ್ವರಯ್ಯನವರ ಸ್ನೇಹ ಬಹು ಗಾಢವಾಗಿ ಬೆಳೆಯಿತು ಗೋಖಲೆಯವರು ತಿರಿಕೊಂಡಾಗ ಬೆಂಗಳೂರಿನಲ್ಲಿ ನಡೆದ ಮಹಾಜನಸಭೆಯಲ್ಲಿ ಆಗ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಮಾಡಿದ ಭಾಷಣ ಈಗಲೂ ಓದಲಾರ್ಹವಾದದು ಅವರಿಗೆ ಗೋಖಲೆಯವರ ವಿಷಯದಲ್ಲಿ ಎಂಥ ಮೆಚ್ಚುಗೆ ಮಮತೆಗಳಿದ್ದವೆಂಬುದು ಅದರಿಂದ ಹೊರಡುತ್ತದೆ ವಿಶ್ವೇಶ್ವರಯ್ಯನವರು ಗೋಖಲೆಯವರಿಗೆ ಬುದ್ಧಿವಾದ ಹೇಳುತ್ತಿದ್ದದೂ ಉಂಟು ಒಂದು ಕಾಗದದಲ್ಲಿ ಹೀಗೆ ಬರೆದಿದ್ದರು ನೀವು ನಿಮ್ಮ ಆರೋಗ್ಯವನ್ನು ಹುಷಾರಿಯಿಂದ ನೋಡಿಕೊಳ್ಳುತ್ತಿಲ್ಲ ದುರ್ಬಲರಾಗಿದ್ದೀರಿ ಪದೇ ಪದೇ ಕಾಯಿಲೆ ಬೀಳುತ್ತಿದ್ದೀರಿ ಇದು ಸರಿಯಲ್ಲ ನಾನು ಈ ಕಾಗದದೊಡನೆ ಒಂದು ಪತ್ರಿಕಾ ಲೇಖನ ಇರಿಸಿದ್ದೇನೆ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಏನನ್ನು ಮಾಡಬೇಕೆಂಬುದನ್ನು ಅದು ತಿಳಿಸುತ್ತದೆ ಇನ್ನು ಮುಂದೆ ನೀವು ಅದನ್ನನುಸರಿಸಿ ನಡೆದುಕೊಳ್ಳಬೇಕಾದದ್ದು ಕ್ಲಪ್ತ ಕಾಲಕ್ಕೆ ಭೋಜನ ಕ್ಲಪ್ತ ವ್ಯಾಯಾಮ ಗೊತ್ತಾದ ಕಾಲಕ್ಕೆ ವಿಶ್ರಾಂತಿ ಆಹಾರದಲ್ಲಿ ವರ್ಜಾವರ್ಜ್ಯಗಳು ಈ ವಿಷಯಗಳಿಗೆ ನೀವು ಗಮನ ಕೊಟ್ಟು ಮೈಯನ್ನು ದೃಢಪಡಿಸಿಕೊಳ್ಳತಕ್ಕದ್ದು ಈ ಕಾಗದವನ್ನು ನಾನು ನೋಡಿದ್ದೇನೆ ಹಿರಿಯಣ್ಣನು ಕಿರಿಯರನ್ನು ದಂಡಿಸುವಂತೆ ಬರೆದಿದ್ದಾರೆ ವಿಶ್ವೇಶ್ವರಯ್ಯನವರು ಈ ಬುದ್ಧಿವಾದವು ಲೋಕದ ಎಲ್ಲ ಬುದ್ಧಿವಾದಗಳಂತೆ ತನ್ನ ದಾರಿ ಹಿಡಿಯಿತು ಎಂಬುದು ಬೇರೆ ಮಾತು ಗೋಖಲೆಯವರು ಆ ಮಾತನ್ನು ಕೇಳದೆ ತಮ್ಮ ದಾರಿಯಲ್ಲೇ ನಡೆದು ಐವತ್ತಕ್ಕೆ ಮುಂಚೆಯೇ ವಿಧಿವಶರಾದರು ಸಾವಿರದ ಒಂಬೈನೂರ ನಲವತ್ತ ಒಂದು ಸಂಜೆ ನನ್ನ ಮನೆಗೆ ಬಂದರು ಅದು ಅನಿರೀಕ್ಷಿತವಾದ ಬರುವಿಕೆ ನನಗೆ ಸ್ವಲ್ಪ ಆಶ್ಚರ್ಯವಾಯ್ತು ಆದರೂ ಹೇಳತಿರದ ಸಂತೋಷ ಮನೆಯೊಳಕ್ಕೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ಕೂಡಿಸಿದ್ದಾಯ್ತು ಹತ್ತು ಹದಿನೈದು ನಿಮಿಷ ಮಾತುಕತೆಯಾದ ಮೇಲೆ ಅವರು ಹೊರಟರು ಒಂದು ಭೇಟಿ ಒಂದು ತಿಂಗಳಾದ ಬಳಿಕ ಇನ್ನೊಮ್ಮೆ ಹಾಗೆಯೇ ಆಮೇಲೆ ಒಂದೆರಡು ತಿಂಗಳು ಕಳೆದ ಮೇಲೆ ನಾನು ಅವರ ಮನೆಗೆ ಹೋಗಿದ್ದಾಗ ಅವರು ಮತ್ತೊಮ್ಮೆ ನನ್ನ ಮನೆಗೆ ಬರುವುದಾಗಿ ಹೇಳಿದರು ನಾನು ಕೃತಜ್ಞತೆಯನ್ನು ತಿಳಿಸಿ ಅವರು ಅಷ್ಟು ಶ್ರಮ ಪಡಬೇಕದಿಲ್ಲವೆಂದು ಹೇಳಿದ ಹೊತ್ತಿಗೆ ನಾನೇ ಅವರ ಮನೆಗೆ ಹೋಗುವವನೆಂದು ಭಿನ್ನಯಿಸಿದೆ ಅವರು ಹೇಳಿದರು ಹೀಗುಂಟೆ ಮನೆಗೆ ಬರುತ್ತೆ ನನ್ನವರವರನ್ನು ಬೇಡವೆನ್ನುತ್ತಾರೆಯೇ ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನೂ ನಾನು ಕಾಣೆ ತಾವು ಕಾಲಿಟ್ಟ ಕಡೆ ಪರಿಶುದ್ಧವಾಗುತ್ತದೆ ಅದರೊಡನೆ ಸಮಸ್ತ ಶುಭ ಸಂಪತ್ತು ಬರುತ್ತದೆ ಆದರೆ ನನ್ನ ಕಾರಣ ಬೇರೆ ಇದೆ ತಾವು ಬಂದು ಅಲ್ಲಿಯ ಮುರುಕುಲು ಕುರ್ಚಿ ಹರಕುಲು ಚಾಪೆ ಕೊಳಕು ಚಿಂದಿಗಳನ್ನು ನೋಡಿ ಮನಸ್ಸಿನೊಳಗೆ ನಂದುಕೊಳ್ಳುತ್ತೀರಿ ಅದನ್ನು ನಾನು ಚೆನ್ನಾಗಿ ಬಲ್ಲೆ ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯಾಮಕ ಮಾಡಿಸಬೇಕೆಂದು ತಾವು ಮೂರು ನಾಲ್ಕು ಸಲ ಪ್ರಯತ್ನ ಮಾಡೋಣವಾಯಿತು ನಾನು ಮೂರ್ಖತನದಿಂದ ಒಪ್ಪಿಕೊಳ್ಳದೆ ಹೋದೆ ಅದೆಲ್ಲಾ ತಮಗೆ ಜ್ಞಾಪ ಬಂದು ತಾವು ಮತ್ತೆ ವ್ಯಥಪಡೆ ಪಡುವುದಾಗುತ್ತದೆ ಅದಕ್ಕೆ ಅವಕಾಶವಾಗಬಾರದು ಎಂದು ನನ್ನ ತಾತ್ಪರ್ಯ ಹೌದು ಹೌದು ನೀನು ಮೂರ್ಖ ಆಫ್ಸ್ಟಿನೇಟ್ ಹೀಗೆ ಹೇಳಿ ನಕ್ಕು ಬಿಟ್ಟರು ಆಟೋಮೊಬೈಲ್ ಯೋಜನೆ ಸಾವಿರದ ಒಂಬೈನೂರ ಮೂವತ್ತೆಂಟು ವಿಶ್ವೇಶ್ವರಯ್ಯನವರು ಬಹುಕಾಲದಿಂದ ಮನಸ್ಸಿನಲ್ಲಿರಿಸಿಕೊಂಡಿದ್ದ ಒಂದು ಆಲೋಚನೆ ಕಾರ್ಯರೂಪಕ್ಕೆ ಬರುವ ಶಕುನ ತೋರಿತು ನಮ್ಮ ದೇಶದಲ್ಲಿ ಒಂದು ಸ್ವತಚಲದ ಕಾರ್ಖಾನೆಯನ್ನು ಸ್ಥಾಪಿಸಬೇಕೆಂಬುದು ಈ ಯೋಚನೆಗೆ ಕಾರ್ಯರೂಪ ಕೊಡಲು ಪ್ರಸಿದ್ಧ ಉದ್ದಿಮೆಗಾರರಾದ ವಾಲ್ಚಂದ್ ಹಿರಾಚಂದ್ ಸೇಠ್ರವರು ಸಿದ್ಧರಾಗಿ ಬಂದರು ಇವರಿಬ್ಬರೊಡನೆ ಸಹಕರಿಸಲು ಆಗಿನ ದಿವಾನ್ ಸರ್ ಮಿರ್ಜಾ ಸಾಹೇಬರು ಸಿದ್ಧರಾಗಿದ್ದರು ಯೋಜನೆಯನ್ನು ತಕ್ಕ ವಿವರಗಳೊಡನೆ ತಯಾರು ಮಾಡಿ ಸರಕಾರದ ಅನುಮತಿಗಾಗಿಯೂ ಸಹಾಯಕ್ಕಾಗಿಯೂ ಮೈಸೂರು ಸರಕಾರಕ್ಕೆ ತಲುಪಿಸಿದ್ದಾಯಿತು ಸರಕಾರದ ಮಂತ್ರಿ ಸಂಪುಟವು ಅದನ್ನು ಪರ್ಯಾಲೋಚಿಸಿ ಆ ಯೋಚನೆಯನ್ನು ಅನುಮೋದಿಸಬಹುದೆಂದು ತೀರ್ಮಾನ ಮಾಡಿ ಆ ತೀರ್ಮಾನವನ್ನು ಅಂದಿನ ಮಹಾರಾಜರವರ ಅನುಮತಿಯ ಬಗೆಗೆ ಕಳುಹಿಸಿದ್ದು ಆಯಿತು ಆದರೆ ಆ ಯೋಚನೆಗೆ ವಿರೋಧಿಗಳಾದವ ಗಳಾವವರು ಕೆಲ ಪ್ರಬಲರಿದ್ದರು ಆಗ ರೆಸಿಡೆಂಟ್ ಆಗಿದ್ದ ಪ್ರೆಝರ್ ಎಂಬಾತನು ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಸರ್ ಚಾರ್ಲ್ಸ್ ಟಾರ್ಡ್ ಹಂಟರ್ ಎಂಬಾತನು ಇತರ ಇಂಗ್ಲಿಷ್ ಹುದ್ದೆದಾರರು ಆ ಪ್ರಯತ್ನವನ್ನು ಭಂಗಪಡಿಸತಕ್ಕದ್ದೆಂದು ನಿಶ್ಚಯಿಸಿಕೊಂಡರು ಅವರಿಗೆ ಹಿಮ್ಮೇಳವಾಗಿ ನಮ್ಮ ಜನರು ಕೆಲವರು ಸೇರಿಕೊಂಡರು ಅವರನ್ನು ಹೆಸರಿಸಲು ನನಗೆ ಇಷ್ಟವಿಲ್ಲ ಈ ಗುಂಪಿನ ಕೈವಾಡ ಪ್ರಬಲವಾಯಿತು ಸರಕಾರದ ಮಂತ್ರಿ ಸಂಪುಟವು ಮೇಲಕ್ಕೆ ಕಳುಹಿಸಿದ್ದ ಯೋಜನೆ ಮಹಾರಾಜರಿಂದ ಅಂಗೀಕಾರವಾಗುವ ಸೂಚನೆ ತೋರಿಬರಲಿಲ್ಲ ಈ ಇಕ್ಕಟ್ಟಿನಲ್ಲಿ ಮಹಾರಾಜರ ಅನುಮತಿಯನ್ನು ವಿಶ್ವೇಶ ರೀತಿಯಲ್ಲಿ ಬೇಡಿಕೊಳ್ಳುವುದು ಯುಕ್ತವೆಂದು ವಿಶ್ವೇಶ್ವರಯ್ಯನವರಿಗೆ ತೋರಿತು ಮಹಾರಾಜರಿಗೆ ಯಾವ ಮಾತುಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ತಿಳಿಸುವುದು ಯಾವ ಕಾರಣಗಳನ್ನು ಕೊಡುವುದು ನಮ್ಮ ಭಿನ್ನಹಿರಬೇಕು ಇದನ್ನು ಕುರಿತು ಆಲೋಚಿಸಿ ಭಿನ್ನಹದ ವಾಕ್ಯಗಳನ್ನು ಗೊತ್ತು ಮಾಡುವುದಕ್ಕಾಗಿ ಒಂದು ಸಮಿತಿಯಾಗಬೇಕೆಂದು ವಿಶ್ವೇಶ್ವರಯ್ಯನವರು ನಿಶ್ಚಿಸಿದ ನಿಶ್ಚಯಿಸಿದರು ನಮ್ಮ ಭಿನ್ನಹ ಟೆಲಿಗ್ರಾಂ ಮೂಲಕ ಹೋಗಬೇಕಾದದ್ದು ವಿಷಯ ಎಷ್ಟು ಮಹತ್ವದ್ದು ಎಷ್ಟು ತುತ್ತಿನದು ಎಂಬುದನ್ನು ತೋರಿಸುವುದಕ್ಕಾಗಿ ಅದರ ಮಾತುಗಳನ್ನು ಗೊತ್ತು ಸಮಿತಿ ಅದರಲ್ಲಿದ್ದವರು ವಿಶ್ವೇಶ್ವರಯ್ಯನವರು ವಾಲ್ಚಂದ್ ಹಿರಾಚಂದ್ ಶೇಟ್ ಭದ್ರಾವತಿಯ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಮಲ್ಲಿಪಟ್ಟಣದ ವೆಂಕಟನಾರಾಯಣಪ್ಪನವರು ಸಿಹಯವದನರಾಯರು ನಾನು ಟೆಲಿಗ್ರಾಂ ಪ್ರಬಂಧ ಸಮಿತಿ ವಾಲ್ಚಂದ್ ಸೇಠ್ರವರ ಮನೆಯಲ್ಲಿ ಸಂಜೆ ಐದು ಗಂಟೆಗೆ ಸೇರಿತು ವಿಶ್ವೇಶ್ವರಯ್ಯನವರು ಸಂದರ್ಭವನ್ನು ಎಲ್ಲರಿಗೂ ವಿವರಿಸಿದರು ಬಳಿಕ ಐದು ಮಂದಿಯು ಬೇರೆ ಬೇರೆಯಾಗಿ ಅವರವರೆಗೆ ತೋರಿದಂತೆ ಟೆಲಿಗ್ರಾಮಿನ ಕರಡನ್ನು ತಯಾರು ಮಾಡತಕ್ಕದ್ದು ಆಮೇಲೆ ಆ ಐದು ಕರಡನ್ನು ಹೋಲಿಸಿ ನೋಡಿ ಒಂದೊಂದರಿಂದಲೂ ಅದರಲ್ಲಿರುವ ಮುಖ್ಯಾಂಶವನ್ನು ಅಥವಾ ಮುಖ್ಯ ಪದವನ್ನು ತೆಗೆದುಕೊಂಡು ಬೇರೆ ಒಂದು ಹೊಸ ಟೆಲಿಗ್ರಾಮ್ ವಾಕ್ಯವನ್ನು ತಯಾರು ಮಾಡತಕ್ಕದ್ದು ಈ ಏರ್ಪಾಡಿನಂತೆ ಐದು ಮಂದಿಯು ಐದು ಬೇರೆ ಬೇರೆ ಕೋಣೆಗಳಲ್ಲಿ ಹೋಗಿ ಕುಳಿತೆವು ಹತ್ತು ಹದಿನೈದು ನಿಮಿಷವಾದ ಮೇಲೆ ನಮ್ಮ ನಮ್ಮ ಡ್ರಾಫ್ಟ್ಗಳನ್ನು ಒಪ್ಪಿಸಿದೆವು ಅವುಗಳನ್ನೆಲ್ಲ ಎಲ್ಲರೂ ಸೇರಿ ಪರೀಕ್ಷೆ ಮಾಡಿ ಬೇರೆ ಟೆಲಿಗ್ರಾಂ ಪ್ರಬಂಧವನ್ನು ತಯಾರು ಮಾಡಿದೆವು ಅಲ್ಲಿಂದ ಮುಂದಿನ ಕತೆ ಈಗ ಅನಾವಶ್ಯಕ ಆ ಪ್ರಯತ್ನವು ಅಷ್ಟಕ್ಕೆ ಬಿಡಬೇಕಾಯಿತು ಆಟೋಮೊಬೈಲ್ ಯೋಜನೆಯ ಸ್ಥಾನದಲ್ಲಿ ಬಂದದ್ದು ಈ ದಿನ ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಎಂಬ ಆಕಾಶಯಾನದ ಕಾರ್ಖಾನೆ ಇದರ ಮೂಲ ವಾಲ್ಚಂದ್ ಹಿರಾಚಂದ್ ಸೇಠರು ಮುಂದಿನ ವೃತ್ತಾಂತ ವಿಶ್ವೇಶ್ವರಯ್ಯನವರ ಚರಿತ್ರೆಗೆ ಅಷ್ಟಾಗಿ ಸಂಬಂಧಪಟ್ಟದಲ್ಲ ನಸನಸೆ ವಿಶ್ವೇಶ್ವರಯ್ಯನವರು ಯಾವ ಕಾಗದ ಬರೆಯಬೇಕಾಗಿದ್ದರು ಹೀಗೆ ನಸನಸೆ ನಚ್ಚು ಇಟ್ಟುಕೊಂಡಿದ್ದರು ಒಂದು ಮದುವೆಯ ಮನೆಯ ಕರೆಯೋಲೆಗೆ ಉತ್ತರ ತಮ್ಮ ಕೈಗೆ ಒಂದು ಪುಸ್ತಕವೋ ಕಾಗದವೋ ಬಂದಿದೆ ಎಂಬ ತಲುಪು ಯಾವುದೋ ಒಂದು ಎಂಗೇಜ್ಮೆಂಟ್ ಅನ್ನು ತಿಳಿಸುವ ಪತ್ರ ಇಂತ ಬಹು ಸಾಮಾನ್ಯ ವಿಚಾರಗಳಲ್ಲೂ ಅವರು ಬಹು ಹುಷಾರಿಯಿಂದ ನಡೆದುಕೊಳ್ಳುತ್ತಿದ್ದರು ಎರಡನೇ ಪಂಕ್ತಿಯ ಕಾಗದವಾದರು ಅದಕ್ಕೆ ಒಂದು ಡ್ರಾಫ್ಟ್ ತಯಾರಾಗಬೇಕು ಆಮೇಲೆ ಅದು ಟೈಪ್ ಆಗಬೇಕು ಅದನ್ನು ಮತ್ತೆ ಓದಿ ನೋಡಬೇಕು ತಿದ್ದುವುದಿದ್ದರೆ ತಿದ್ದಬೇಕು ಅರ್ಧ ವಿರಾಮ ಪೂರ್ಣ ವಿರಾಮಗಳನ್ನು ಹೀಗೆ ಎರಡು ಮೂರು ಸಲ ತಿದ್ದುವುದು ಉಂಟು ಕಡೆಗೆ ಸಿದ್ಧವಾದ ಪ್ರತಿ ಚೊಕ್ಕವಾಗಿರಬೇಕು ಕಾಗದ ದಪ್ಪವಾದ ಬಿಳಿಯ ಹಸನ್ ಕಾಗದ ಕವರಿನ ಮೇಲೆ ಸ್ಟ್ಯಾಂಪ್ ಹಚ್ಚುವುದರಲ್ಲಿಯೂ ಹುಷಾರಿ ಅವಶ್ಯ ಕಾಗದ ಲಕ್ಕೋಟೆಯ ಮೇಲಿನಿಂದ ಕಾಲಂಗುಲ ಬಿಟ್ಟು ಬಲಪಕ್ಕದ ಅಂಚಿನಿಂದ ಕಾಲಂಗುಲ ಬಿಟ್ಟು ತಿರುಗಾಮುರುಗಾ ಆಗದಂತೆ ನೇರವಾಗಿ ಸ್ಟ್ಯಾಂಪ್ ಅನ್ನು ಅಂಟಿಸಬೇಕು ಕಾಗದ ಬಂದೊಡನೆಯೇ ನೋಡುವವರ ಕಣ್ಣಿಗೆ ಸಂತೋಷವಾಗಬೇಕು ಇದು ವಿಶ್ವೇಶ್ವರಯ್ಯನವರ ನಚ್ಚು ವಿಶ್ವೇಶ್ವರಯ್ಯನವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಬೆಂಗಳೂರು ಕಲಾಸಿ ಪಾಳ್ಯದಲ್ಲಿ ಈಗಿನ ಬಸ್ ಸ್ಟ್ಯಾಂಡಿನ ಪೂರ್ವದ ಕಡೆ ಸಣ್ಣ ಧರ್ಮರಾಯನಗುಡಿಯ ಸಮೀಪದಲ್ಲಿ ಒಂದು ಬಾಡಿಗೆ ಕೊಠಡಿಯಲ್ಲಿ ವಾಸವಾಗಿದ್ದರಂತೆ ಸೀನಿಯರ್ ಸರ್ಜನರಾಗಿದ್ದ ರಾವ್ ಭರದ್ ಬಹದ್ದೂರ್ ಆರ್ಮುಗಂ ಮದಲಿಯಾರರು ಆ ಕೊಠಡಿಯನ್ನು ನನಗೆ ತೋರಿಸಿದ್ದು ಜ್ಞಾಪಕವಿದೆ ಆ ಮನೆಯ ಪಕ್ಕದಲ್ಲಿ ಒಂದು ಭಜನೆ ಮಂದಿರವಿತ್ತು ಕೆಲವು ಕಾಲ ಇಂಡಸ್ಟ್ರೀಸ್ ಇಲಾಖೆಯ ಮುಖ್ಯಸ್ಥರಾಗಿದ್ದ ಅಪ್ಪ ದೊರೈ ಮೊದಲಿಯಾರರು ಅವರ ಸಹೋದರರಾದ ಡಾಕ್ಟರ್ ಸಾಂಬಶಿವ ಈ ನೆರೆಹೊರೆಯವರು ಇವರು ವಿದ್ಯಾರ್ಥಿಗಳಾಗಿದ್ದಾಗ ನಾನು ಅವರನ್ನು ಆ ವಾತಾವರಣದಲ್ಲಿ ನೋಡಿದ್ದೆ ವಿಶ್ವೇಶ್ವರಯ್ಯನವರು ಕೆಲ ಮಂದಿ ಯುರೋಪಿಯನ್ನರ ಮನೆಗಳಲ್ಲಿಯೂ ಕೊಡಗಿನವರ ಮನೆಗಳಲ್ಲಿಯೂ ಪ್ರೈವೇಟ್ ಟ್ಯೂಟರ್ ಆಗಿ ಜೀವಿಕೆ ಸಂಪಾದಿಸುತ್ತಿದ್ದರಂತೆ ಆ ಕಾಲದಲ್ಲಿಯೂ ಸಹ ಅವರು ಉಡುಪಿನಲ್ಲಿಯೂ ನಡತೆಯಲ್ಲಿಯೂ ಟಾಕ್ಟಿಕ್ ಆಗಿರುತ್ತಿದ್ದರಂತೆ ಆಗಿನಿಂದ ಈವ ಎಲ್ಲ ಪರಂಗಿಯವರ ಹಾಂಗೆ ಎಂದು ಕರ್ಪೂರ ಶ್ರೀನಿವಾಸರಾಯರು ಪರಿಹಾಸ ಮಾಡುತ್ತಿದ್ದರು ಉಡುಪು ಚೊಕ್ಕಟವಾಗಿರಬೇಕು ಎಲ್ಲ ಕೆಲಸಗಳಲ್ಲಿಯೂ ವೇಳೆಯ ನಿಷ್ಕರ್ಷೆ ಇರಬೇಕು ಕೊಳಕು ಶೋಂಬೇರಿತನಗಳ ವಿಷಯದಲ್ಲಿ ಸಹನಿಯೇ ಇಲ್ಲ ಈ ಕಟ್ಟುನಿಟ್ಟಿನ ಲಕ್ಷಣಗಳು ಕಡಿಯ ದಿನದವರೆಗೂ ನಡೆದುಕೊಂಡು ಬಂದವು ಅವರಿಗೆ ನೂರೊಂದು ವರ್ಷವಾದ ಮೇಲೂ ಅವರನ್ನು ನಾನು ನೋಡಿದ್ದೇನೆ ರುಮಾಲು ಕಂಠಾಭರಣ ಅಂಗಿಯ ಗುಂಡಿ ಕಾಲು ಚೀಲ ಬೂಗ್ಸ್ ಯಾವುದರಲ್ಲೂ ಒಂದೇ ಅವರಿಗೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ವರ್ಷ ಆದ ಮೇಲೆ ಒಂದು ಸಂಜೆ ನಾನು ಅವರ ಮನೆಗೆ ಹೋದೆ ತಾನು ಮನೆಯಿಂದ ಹೊರಟಾಗ ಅವರನ್ನು ನೋಡುವ ಸಂಕಲ್ಪ ಸಂಕಲ್ಪವಿರಲಿಲ್ಲ ಯಾವುದೋ ಕೆಲಸಕ್ಕಾಗಿ ರೇಡಿಯೋ ಸ್ಟೇಷನ್ಗೆ ಹೋಗಿದ್ದವನು ಒಂದು ಚಾನ್ಸ್ ನೋಡೋಣವೆಂದು ಬಂಗಾಳ ಬಂಗಲೆಯೊಳಕ್ಕೆ ಹೋದೆ ಸುಮಾರು ಎರಡು ಏಳು ಗಂಟೆ ಇರಬಹುದು ನನ್ನನ್ನು ನೋಡುತ್ತಲೇ ಆಳುಗಳು ಗುರುತು ಹಿಡಿದು ಒಬ್ಬಾತ ಸಾಹೇಬರಿದ್ದಾರೆ ದಯಮಾಡಿಸಿಯಿಂದ ಇನ್ನೊಬ್ಬ ಆಳು ಮನೆಯೊಳಕ್ಕೆ ಹೋಗಿ ಅವರಿಗೆ ತಿಳಿಸಿರಬೇಕೆಂದು ತೋರುತ್ತದೆ ಆಳು ಕೋಳೆ ಕೋಣೆಯಿಂದ ಹೊರಕ್ಕೆ ಬಂದು ದಯ ಮಾಡಬೇಕೆಂದು ಅಪ್ಪಣೆಯಾಗಿದೆ ಅಂದ ವಿಶ್ವೇಶ್ವರಯ್ಯನವರು ಆಗ ತಾನೇ ಸಾಯಂಕಾಲದ ವಾಕಿಂಗ್ ಮುಗಿಸಿಕೊಂಡು ಬಂದಿದ್ದಂತೆ ತೋರಿತು ಮಲಗುವ ಮಂಚದ ಕಾಲಿನ ಕಡೆಯ ಅಂಚಿನ ಮೇಲೆ ಕುಳಿತು ತಮ್ಮ ಕೈಯಿಂದ ಕಾಲು ಚೀಲವನ್ನು ನನ್ನನ್ನು ಕಂಡ ಕೂಡಲೇ ಪ್ರಸನ್ನಮುಖರಾಗಿ ಮಂಚಕ್ಕೆ ಅಂಟಿಕೊಂಡಂತೆ ಇದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳ ಹೇಳಿದರು ಹಠ ನಾನು ಕುಳಿತು ಕೇಳಿದೆ ಮೈ ಹೇಗಿದೆ ನೋಡು ಹೇಳಿದ ಮಾತನ್ನು ಒಬ್ಬರು ಕೇಳುವುದಿಲ್ಲ ಸಂದರ್ಭವೇನೆಂದರೆ ಬಲಗಾಲನ್ನು ಎಡೆಗಾಲಿನ ಮೊಣಕಾಲಿನ ಮೇಲಿಟ್ಟು ಕಾಲು ಚೀಲ ತೆಗೆಯುತ್ತಿದ್ದಾಗ ಅದನ್ನು ಸುಲಭವಾಗಿ ಚಲಿಸಲಾಗಲಿಲ್ಲ ಶಕ್ತಿ ಅಷ್ಟು ಕುಗ್ಗಿತ್ತು ನಾನು ಹೇಳಿದೆ ಆಳುಗಳು ಯಾರಾದರೂ ಸಂತೋಷದಿಂದ ತೆಗೆದಾರು ನಿಮ್ಮ ಪಾದವನ್ನು ಮುಟ್ಟುವ ಯೋಗ ತೊರೆತರೆ ಅದು ಪುಣ್ಯ ಅಪ್ಪಣೆಯಾದರೆ ನಾನು ಮೃದುವಾಗಿ ತೆಗೆಯುತ್ತೇನೆ ನನ್ನ ಕಾಲನ್ನು ಯಾರಿಂದಲೂ ಮುಟ್ಟಿಸುವುದಿಲ್ಲ ಹೀಗೆ ಹೇಳಿ ತಾವೇ ಬರತ್ಕಾರವಾಗಿ ಚೀಲವನ್ನು ತೆಗೆದರು ಅವರು ಮಾಡಿದ ಹಠಕ್ಕೆ ಅವರಿಗೆ ನಗು ಅವರು ಕೇಳಿದರು ಹೀಗೆಲ್ಲ ಆಗುವುದು ಏಕೆ ಹೇಳು ರೋಲ್ಸ್ ರಾಯಸ್ನಂತ ಕಾರಿನ ಯಂತ್ರ ಕೂಡ ಸವಿಯುತ್ತವೆ ಎಂಥ ಯಂತ್ರವಾದರೂ ಸವೆಯಬೇಕಷ್ಟೇ ಸವೆದರೆ ಅದನ್ನು ರಿಪೇರಿ ಮಾಡುತ್ತಿರಬೇಕು ದೇಹ ಯಂತ್ರವನ್ನು ರಿಪೇರಿ ಮಾಡುವುದಕ್ಕೂ ಒಂದು ಮಿತಿ ಇಲ್ಲವೇ ಹಾಗಿರಬಾರದು ರಿಪೇರಿ ಆಗಬೇಕು ಎಂದು ಕೋಪದ ಧ್ವನಿಯಿಂದ ಹೇಳಿ ತಮ್ಮ ಮಾತು ಅಸಾಧ್ಯವಾದದ್ದೆಂದು ಅವರಿಗೆ ತೋರದಿರಲಿಲ್ಲ ವಿಧಿನಿಯಮ ಇದಾದ ಮೇಲೆ ಹತ್ತು ಹದಿನೈದು ನಿಮಿಷ ಏನೋ ಲೋಕಾಭಿಮಾನವಾಗಿ ಮಾತನಾಡುತ್ತಿದ್ದೆವು ನಾನು ಹೊರಡಲು ಅಪ್ಪಣೆ ಬೇಡಿದೆ ಅವರು ಹೇಳಿದರು ಒಂದು ಪುಸ್ತಕ ಕೊಡಬೇಕೆಂದಿದ್ದೆ ನಾನು ಅದನ್ನು ಕೇಳಬೇಕೆಂದಿದ್ದೆ ನಿನಗೆ ನಾನು ಏಕೆ ಪುಸ್ತಕ ಕೊಡಬೇಕು ನಾನು ಓದಿ ಬುದ್ಧಿವಂತನಾಗುವುದಕ್ಕೆ ಹಾಗಾದರೆ ಓದುತ್ತಿ ತಾನೆ ಆಮೇಲೆ ಪರೀಕ್ಷೆ ಮಾಡಿ ನೋಡಬಹುದು ಅವರು ಮತ್ತೆ ನಕ್ಕು ಪುಸ್ತಕವನ್ನು ನನಗೆ ಕೊಡುವುದಕ್ಕಾಗಿ ನನ್ನ ಜೊತೆಯಲ್ಲಿ ಬೇರೊಂದು ಕೊಠಡಿಗೆ ಬರಲು ಎದ್ದು ನಿಂತರು ನಾನು ಹೇಳಿದೆ ಆಯಾಸ ಅನಾವಶ್ಯಕ ಇಲ್ಲಿಯೇ ಕೊಟ್ಟರೆ ಆಯಿತು ಅದು ಕೂಡದು ಕ್ರಮವಲ್ಲ ನನ್ನೊಡನೆ ಬಂದು ಮೇಜಿನ ಮೇಲಿದ್ದ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟರು ಅದರಲ್ಲಿ ನನ್ನ ಹೆಸರನ್ನು ಆಶೀರ್ವಚನವನ್ನು ಮೊದಲೇ ಬರದು ಸಿದ್ಧವಾಗಿಟ್ಟಿದ್ದರು ಈ ಸಂಗತಿಯನ್ನು ಹೇಳಿದ್ದರ ಉದ್ದೇಶ ಅವರ ವಿಧಿನಿಯಮವನ್ನು ತೋರಿಸುವುದು ಮರ್ಯಾದೆ ಇನ್ನೊಂದು ಸಂದರ್ಭ ಒಂದು ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿನಲ್ಲಿ ವಿಶ್ವೇಶ್ವರಯ್ಯನವರ ಮನೆಯ ಸಮೀಪದಲ್ಲಿ ಬೇರೆಲ್ಲಿಗೋ ಹೋಗಿ ಬರುವಾಗ ನಾನು ಒಂದು ಕ್ಷಣ ಅವರನ್ನು ಕಂಡು ಬರೋಣವೆಂದು ಆಪ್ಲೆಂಡ್ಸ್ ಹೋದೆ ಅದು ಅವರ ಸ್ನಾನದ ವೇಳೆ ಎಂಬುದು ನನಗೆ ಗೊತ್ತಿತ್ತು ಡ್ರಾಯಿಂಗ್ ರೂಮಿನಲ್ಲಿ ಕುಳಿತೆ ಸ್ನಾನಕ್ಕೆ ಹೊರಟಿದ್ದ ವಿಶ್ವೇಶ್ವರಯ್ಯನವರು ನಾನು ಬಂದಿದ್ದನ್ನು ಬಂದಿದ್ದನ್ನು ಕೇಳಿ ಹಿಂತಿರುಗಿದರು ಯಥಾವಿಧಿಯಾಗಿ ರುಮಾಲು ಬುಡ್ಸುಗಳ ಸಮೇತ ನಾನು ಈ ಸಾಮಾನ್ಯ ಮನುಷ್ಯನಿಗೋಸ್ಕರ ಪುನಃ ಡ್ರೆಸ್ ಮಾಡಿಕೊಳ್ಳಬೇಕೆ ನಿಮಗೆ ಸ್ನಾನದ ಹೊತ್ತು ಇದೆಂದು ನನಗೆ ತಿಳಿಯದೆ ಬಹುಕಾಲ ಇಲ್ಲಿರಲು ನನಗೆ ಪುರ್ಸೊತ್ತು ಇಲ್ಲ ಬೇರೆ ಕಡೆ ಕರ್ತವ್ಯವೂ ಉಂಟು ಯಾವ ಯಾವುದನ್ನು ಹೇಗೆ ಹೇಗೆ ಮಾಡಬೇಕು ಹಾಗೆಯೇ ಮಾಡಬೇಕು ನೋಡಲು ಬಂದ ದೊಡ್ಡ ಮನುಷ್ಯರನ್ನು ಮರ್ಯಾದೆಯಿಂದ ಕಾಣಬೇಕು ಎಂಥ ಕಾರಣದಿಂದಲೂ ಮರ್ಯಾದೆ ತಪ್ಪಬಾರದು ಇದು ಆತ್ಮ ಸಂಯಮ ಶಿಸ್ತು ಸ್ಮರಣಶಕ್ತಿ ಒಂದು ದಿನ ಹೈದರಾಬಾದ್ ಕಡೆಯಿಂದ ಯಾರೋ ದೊಡ್ಡ ಮನುಷ್ಯರು ಬಂದಿದ್ದರು ವಿಶ್ವೇಶ್ವರ್ಯನವರು ಮೂಸಾ ನದಿಯ ಹೊಡೆತವನ್ನು ತಡೆಕಟ್ಟಿ ಹೈದರಾಬಾದಿಗೆ ಮಾಡಿದ ಮಹೋಪಕಾರವನ್ನು ಆ ದೊಡ್ಡ ಮನುಷ್ಯರು ಪ್ರಸ್ತಾವಿಸಿದರು ಹಾಗೆಯೇ ಮಾತನಾಡುತ್ತಾ ಅದೇ ವಿಷಯವನ್ನು ವಿಸ್ತರಿಸುವಾಗ ಯಾವುದೋ ಒಂದು ಅಂಶದ ವಿಷಯದಲ್ಲಿ ಆ ದೊಡ್ಡ ಮನುಷ್ಯರು ಹೇಳಿದ್ದು ಕರಾರು ಒಕ್ಕಾದದ್ದೇ ಎಂದು ಸಂದೇಹ ಬಂತು ಆಗ ಆ ವಿಷಯವನ್ನು ರುಜುವಾತು ವಿಶ್ವೇಶ್ವರಯ್ಯನವರು ಆಳನ್ನು ಕರೆದು ಜೇಬಿನಿಂದ ಒಂದು ಬಿಗದ ಕೈ ತೆಗೆದರು ಆ ಉಂಗುರದಲ್ಲಿ ಹದಿನೈದು ಇಪ್ಪತ್ತು ಬಿಗದ ಕೈಗಳಿದ್ದವು ವಿಶ್ವೇಶ್ವರಯ್ಯನವರು ಆ ಬೀಗದ ಕೈಗಳನ್ನು ಒಂದೊಂದನ್ನು ನಿಗಾ ಇಟ್ಟು ನೋಡಿ ಅವುಗಳ ನಡುವಣ ಒಂದು ಬೀಗದ ಕೈಯನ್ನು ಆಳಿನ ಕೈಗೆ ಕೊಟ್ಟು ತಮ್ಮ ಕೋಳೆಯಲ್ಲಿದ್ದ ಒಂದು ಮರದ ಅಲಮಾರಿನ ಕಡೆ ಕೈ ತೋರಿಸಿ ಅದರ ಬೀಗವನ್ನು ತೆಗೆ ಮೇಲ್ಗಡೆಯಿಂದ ಮೂರನೆಯ ಅರೆಯಲ್ಲಿ ಪುಸ್ತಕದ ಸಾಲಿನ ಮಧ್ಯ ಭಾಗದ ಮೂರು ನಾಲ್ಕು ಪುಸ್ತಕಗಳನ್ನು ತೆಗೆದುಕೊಂಡು ಬಾ ಎಂದರು ಹಾಗೆ ತಂದ ಪುಸ್ತಕಗಳಲ್ಲಿ ಒಂದನ್ನು ತಮ್ಮ ಮುಂದಿರಿಸಿಕೊಂಡು ಆ ಪುಸ್ತಕದ ನಡುವಣ ಪುಟವನ್ನು ತೆಗೆದು ಆ ಪುಟದಲ್ಲಿ ಪುಟದಲ್ಲಿತ್ತು ಅವರು ಚರ್ಚಿಸುತ್ತಿದ್ದ ಸಂಗತಿ ಇದು ವಿಶ್ವೇಶ್ವರಯ್ಯನವರ ತೊಂಬತ್ತಾರು ತೊಂಬತ್ತೇಳನೇ ವಯಸ್ಸಿನಲ್ಲಿ ಹೊಗಳು ಭಟ್ಟರು ವಿಶ್ವೇಶ್ವರಯ್ಯನವರ ಕಾಲದವರೆಗೂ ನಡೆದು ಬಂದಿದ್ದ ಒಂದು ಮಾಮೂಲಾತಿಯನ್ನು ಅವರು ನಿಲ್ಲಿಸಿದರು ಆ ಮಾಮೂಲಾತಿ ಪ್ರಜಾಪ್ರತಿನಿಧಿ ಸಭೆಗೆ ಸೇರಿದ್ದು ಸಭೆಯ ಮೊದಲನೆಯ ದಿನ ಕೆಲ ಮಂದಿ ಪ್ರಮುಖರು ನಿಂತು ದಿವಾನರನ್ನು ಆಡಳಿತವನ್ನು ಕೊಂಡಾಡುವುದು ಆಳುವ ಮಹಾಸ್ವಾಮಿಯವರ ಧರ್ಮ ಪ್ರಭಾವದಿಂದಲೂ ಅವರ ದಿವಾನರ ವಿಚಕ್ಷಣೆಯಿಂದಲೂ ದೇಶದಲ್ಲಿ ಕಾಲಕಾಲಕ್ಕೆ ಮಳೆಗರೆದು ಬೆಳೆ ಬೆಳೆದು ದೇಶವು ಸರ್ವ ಸಮೃದ್ಧಿ ಸಮೃದ್ಧವಾಗಿ ಜನರು ಸುಖ ಸಂತೋಷಗಳಿಂದ ಅಭಿನಂದಿಸುತ್ತಾರೆ ಈ ಪ್ರಕಾರದ ವಾಕ್ಯಗಳನ್ನು ಎಂಟು ಮಂದಿ ಹತ್ತು ಮಂದಿ ಹೇಳಿ ಒಂದು ಗಂಟೆಯ ಕಾಲ ಕಳೆಯುತ್ತಿದ್ದರು ಈ ಪ್ರಶಂಸೆಯು ಪದ್ಯಗಳಲ್ಲಿ ಉಂಟು ಗುಡಿಬಂಡೆ ಪ್ರಾಂತದ ಅಥವಾ ಪಾವಗಡ ಪ್ರಾಂತದ ಒಬ್ಬನೊಬ್ಬ ಪ್ರತಿನಿಧಿ ಆಂಧ್ರದಲ್ಲಿ ಕಂದ ಪದ್ಯ ಸೀಸ ಪದ್ಯ ಗೀತವೃತ್ತ ಮೊದಲಾದ ನಾನಾ ಛಂದಸ್ಸುಗಳಲ್ಲಿ ಪದ್ಯ ರಚನೆ ಮಾಡಿಸಿ ಅದನ್ನು ಅಚ್ಚು ಹಾಕಿಸಿ ಸಭೆಯಲ್ಲಿ ರಾಗರಾಗಗಳಿಂದ ಓದಿದ್ದನ್ನು ನಾನು ಕೇಳಿದ್ದೇನೆ ಮೊದಲನೆಯ ದಿನ ಇದನ್ನು ಓದಿದ ಮಹನೀಯ ಮಾರನೆಯ ದಿನ ಸಭೆಯಲ್ಲಿರದೆ ಬೆಟ್ಟದ ಜಾತ್ರೆಗೆ ಹೋಗಿ ಅಲ್ಲಿ ಕಡಲೆಪುರಿ ಬತ್ತಾಸು ರಾಶಿ ಹಾಕಿಕೊಂಡು ತಿನ್ನುತ್ತಿದ್ದನ್ನು ನಾನು ನೋಡಿದ್ದೇನೆ ಅವರು ನೆಮ್ಮದಿ ವಂತರೆಂದು ತೋರುತ್ತದೆ ಕೈಯಲ್ಲಿ ಚಿನ್ನದ ಕಡಗ ಮೈ ಜರತಾರಿ ವಸ್ತ್ರ ತಲೆಯ ಮೇಲೆ ಸರಿಗೆಯ ರುಮಾಲು ಈ ಲಕ್ಷಣಗಳೆಲ್ಲ ಇದ್ದವು ಅವರಿಗೆ ತಾವು ಪದ್ಯ ಓದುವುದು ಮುಖ್ಯ ಸಭಾ ಕಾರ್ಯ ಅಷ್ಟು ಮುಖ್ಯವೆನಿಸಲಿಲ್ಲ ಇಂಥವರು ಇನ್ನೂ ಅನೇಕ ಇದ್ದರು ಹೊಸಕಪ್ಪ ಕೃಷ್ಣರಾಯರು ಮೊದಲು ಈ ಜಾತಿಗೆ ಸೇರಿದ್ದರು ಅವರು ಇಂಗ್ಲಿಷ್ನಲ್ಲಿ ಉಪನ್ಯಾಸ ಬರೆಸಿ ಅದನ್ನು ಲೇಡೀಸ್ ವಿಸಿಟಿಂಗ್ ಕಾರ್ಡ್ ಸೈಜಿನ ಕಾಗದದಲ್ಲಿ ಅಚ್ಚು ಮಾಡಿಸಿ ಪುಸ್ತಕ ರೂಪದಲ್ಲಿ ಬೈಂಡ್ ಮಾಡಿಸಿ ದಿವಾನ್ ವಿಶ್ವೇಶ್ವರಯ್ಯನವರಿಗೆ ಸಮರ್ಪಿಸಿದ್ದನ್ನು ನಾನು ನೋಡಿದ್ದೇನೆ ಆದರೆ ವಿಶ್ವೇಶ್ವರಯ್ಯನವರಿಗೆ ಈ ಮಾಮೂಲು ಸರಿದೋರಲಿಲ್ಲ ಮೊದಲೆರಡು ವರ್ಷ ಸಹಿಸತಕ್ಕದ್ದು ಯುಕ್ತವೆಂದು ಹೇಗೋ ಅದನ್ನು ಸಹಿಸಿದರು ಮೂರನೆಯ ವರ್ಷದಿಂದ ಈ ಆ ಮಾಮೂಲು ನಿಲ್ಲಿಸಿಬಿಟ್ಟರು ಪ್ರಜಾಪ್ರತಿನಿಧಿಗಳು ಹೊಗಳು ಭಟ್ಟರ ಕೆಲಸ ಮಾಡಬೇಕಾದದ್ದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದರು ಒಂದು ಸಮಸ್ಯೆ ಒಂದು ದಿನ ವಿಶ್ವೇಶ್ವರಯ್ಯನವರು ಫಲಾಹಾರ ಆರಂಭವಾಗಿ ಹದಿನೈದು ಇಪ್ಪತ್ತು ನಿಮಿಷ ಕಳೆದ ಮೇಲೆ ವಿಶ್ವೇಶ್ವರಯ್ಯನವರು ಅತಿಥಿಗಳ ಎರಡು ಗುಂಪುಗಳ ನಡುವೆ ಕುಳಿತು ಹೀಗೆ ಹೇಳಿದರು ಸ್ನೇಹಿತರೆ ನಿಮ್ಮನ್ನು ನಾನು ಇಲ್ಲಿಗೆ ಬರಬೇಕೆಂದು ಬೇಡಿಕೊಂಡದ್ದು ಒಂದು ವಿಶೇಷ ಉದ್ದೇಶದಿಂದ ನೀವುಗಳೆಲ್ಲ ನಿಮ್ಮನ್ನು ನೋಡಲು ಬರುವ ಬೇಟೆಗಾರರುಗಳಿಗೆ ಹೊತ್ತು ಗೊತ್ತನ್ನು ಏನಾದರೂ ಮಾಡಿಕೊಂಡಿದ್ದೀರಾ ನನಗೆ ಇದು ಕಷ್ಟದ ವಿಷಯವಾಗಿದೆ ನನಗೆ ತಿಳಿಯದೆ ಇರುವ ಜನ ಹೇಳದೆ ಕೇಳದೆ ಯಾವಾಗೆ ಯಾವಾಗೆಂದರೆ ಅವಾಗ ಬರುತ್ತಿದ್ದಾರೆ ಬೆಳಿಗ್ಗೆ 7 ಗಂಟೆಗೆ ಬರುತ್ತಾರೆ ಎಂಟಕ್ಕೆ ಬರುತ್ತಾರೆ ಹನ್ನೆರಡಕ್ಕೆ ಒಂದು ಗಂಟೆಗೆ ಎರಡು ಗಂಟೆಗೆ ಬರುತ್ತಾರೆ ಸಂಜೆ ಏಳು ಗಂಟೆಗೆ ಬರುತ್ತಾರೆ ರಾತ್ರಿ ಒಂಬತ್ತರವರೆಗೂ ಬರುತ್ತಿರುತ್ತಾರೆ ತಾವು ಬರುವುದನ್ನು ಅವರು ಮುಂಚಿತವಾಗಿ ತಿಳಿಸಿ ವೇಳೆಯನ್ನು ಗೊತ್ತು ಮಾಡಿಕೊಂಡಿರುವುದಿಲ್ಲ ಅವರಲ್ಲಿ ಬಹುಮಂದಿಗೆ ನಿರ್ದಿಷ್ಟವಾದ ಕೆಲಸವೂ ಏನೂ ಇರುವಂತೆ ಕಾಣುವುದಿಲ್ಲ ಬಂದ ಬಳಿಕ ಹೊರಡಬೇಕೆಂಬ ಅವಸರವನ್ನು ತೋರಿಸುವುದಿಲ್ಲ ಹೀಗೆ ಪಳ್ಳು ಹರಟೆಯಲ್ಲಿ ಅವರೊಡನೆ ಕುಳಿತಿರುವುದಕ್ಕೆ ನನಗೆ ಪುರುಸುತ್ತಿಲ್ಲ ಆದರೆ ಜನವೇನೋ ಒಂದು ವಿಶ್ವಾಸಕ್ಕಾಗಿ ಬರುತ್ತಾರೆ ಅವರನ್ನು ನೋಡಲಾಗುವುದಿಲ್ಲವೆಂದು ಹೇಳುವುದು ನನಗೂ ಕಷ್ಟ ಈ ಸಂಕಟದಲ್ಲಿ ನಾನು ಸಿಕ್ಕಿದ್ದೇನೆ ಇದರಿಂದ ಪಾರಾಗುವುದು ಹೇಗೆ ನೀವೆಲ್ಲಿ ದಯಮಾಡಿ ನನಗೆ ಆ ಹಿತೋಪದೇಶ ಮಾಡಬೇಕು ಇದಕ್ಕೆ ಉತ್ತರವಾಗಿ ಕೆಲವರು ಏನು ಹೇಳದೆ ನಗುತ್ತಿದ್ದರು ಇನ್ನು ಕೆಲವರು ನಮಗೂ ಹಾಗೆ ಆಗುತ್ತಿದೆ ಎಂದರು ಮತ್ತೆ ಕೆಲವರು ನಮ್ಮ ಜನದ ಸ್ವಭಾವವೇ ಹಾಗೆ ಅದನ್ನು ಯಾರು ತಿದ್ದಾರು ಎಂದರು ವಿಶ್ವೇಶ್ವರ್ಯ ಎನ್ನುವರು ಅದನ್ನು ತಿದ್ದಬೇಕು ನಮ್ಮ ಜನ ಕಾಲಕಾಲಕ್ಕೆ ಆ ಕಾಲಕ್ಕೆ ಬೆಲೆ ಬರಿಯ ಪಳ್ಳು ಹರಟೆಯಲ್ಲಿಯೂ ಖಾಲಿ ಮರ್ಯಾದೆಯಲ್ಲಿಯೂ ಆಯುಷ್ಯವನ್ನು ಕಳೆದರೆ ನಮ್ಮ ದೇಶ ಈಗಿರುವಂತೆಯೇ ಇದ್ದು ಬಿಡುತ್ತದೆ ಎಂದು ಅಂಗಲಾಜಿಸಿದರು ಅದೇ ಟೀ ಪಾರ್ಟಿಯಲ್ಲಿ ಮತ್ತೊಂದು ವಿನೋದ ನಡೆಯಿತು ಅಂದಿನ ಅತಿಥಿಗಳಲ್ಲಿ ವಾಲ್ಚಂದ್ ಹಿರಾಚಂದ್ ಸೇಠರ ತಮ್ಮಂದಿರು ಲಾಲ್ಚಂದ್ ಹಿರಾಚಂದ್ ಇದ್ದರು ಮಿತ್ರಗೋಷ್ಠಿಯ ಮಾತುಕತೆ ಮೈಸೂರಿನ ಹಣ್ಣು ಹೂವು ಧಾನ್ಯಗಳ ತರಕಾರಿ ಮೊದಲಾದ ಕಡೆಗೆ ತಿರುಗಿತು ವಿಶ್ವೇಶ್ವರಯ್ಯನವರು ಮಧುಗಿರಿಯಲ್ಲಿ ಸೊಗಸಾದ ಮಾವಿನ ಹಣ್ಣು ತಿಕ್ಕು ನಾನು ಅದನ್ನು ನನ್ನ ಸ್ನೇಹಿತರಿಗೆ ಕಳಿಸುತ್ತಿದ್ದೆ, ಪರದೇಶದವರು ಅದನ್ನು ತುಂಬ ಮೆಚ್ಚಿಕೊಳ್ಳುತ್ತಿದ್ದರು ಎಂದರು ಲಾಲ್ಚಂದ್ರ ಇದೇನು ಚೋದ್ಯ ಸ್ವಾಮಿ ಮೈಸೂರಿನಲ್ಲಿ ಒಳ್ಳೊಳ್ಳೆಯದೆಲ್ಲ ಇತ್ತು ಎಂದು ಭೂತಕಾಲದಲ್ಲಿ ಹೇಳುತ್ತಿದ್ದಿರಲ್ಲ ಹೌ ಈಸ್ ಇಟ್ ಸರ್ ವಿ ಯು ಸೇ ದ್ ಎವ್ರಿಥಿಂಗ್ ಗುಡ್ ವಾಸ್ ಇನ್ ಮೈಸೂರ್ ಇನ್ ದಿ ಪಾಸ್ಟ್ ಟೆನ್ಸ್ ವಿಶ್ವೇಶ್ವರಯ್ಯನವರು ನಕ್ಕು ಆ ಪ್ರಸ್ತಾವದ ನೆಲಹಿಗೆ ಮೈಸೂರು ಸಂಸ್ಥಾನ ಪ್ರಾರಂಭವಾದಾಗಿನಿಂದ ಅಂದಿನವರೆಗೆ ಮಂತ್ರಿ ಸಂಪುಟ ಏನನ್ನೂ ಮಹಾರಾಜರ ಅನುಮತಿಗೆ ಕಳುಹಿಸಿದರೂ ಅದು ಅನುಮತಿ ಪಡೆದು ಬರುತ್ತಿತ್ತು ಮಂತ್ರಿ ಸಂಪುಟದ ಶಿಫಾರಸನ್ನು ಮಹಾರಾಜರವರು ನಿರಾಕರಿಸಿದ್ದೇ ಇಲ್ಲ ಹೀಗೆಂದು ವಿಶ್ವೇಶ್ವರಯ್ಯನವರು ವಾಲ್ಚಂದ್ರ ಅವರಿಗೆ ಕೊಟ್ಟಿದ್ದರು ಆ ಒಳ್ಳೆಯ ಸಂಪ್ರದಾಯ ಈಗ ಆಟೋಮೊಬೈಲ್ ಕಾರ್ಖಾನೆಯ ಸಂಬಂಧದಲ್ಲಿ ಕೈಬಿಟ್ಟು ಹೋಯಿತು ಒಳ್ಳೆಯ ಪದ್ಧತಿ ಪೂರ್ವಕಾಲಕ್ಕೆ ಸೇರಿಹೋಯಿತು ಈಗ ಹಿಂದಿನಂತೆ ನಡೆಯಲಿಲ್ಲ ಎಂದು ಲಾಲ್ಚಂದ್ರವರ ಅವರ ಅಂತರ್ಭಾವ ಕೃಷ್ಣರಾಜಸಾಗರ ದಿವಾನರಾಗಿದ್ದಾಗ ಕೃಷ್ಣರಾಜಸಾಗರದ ಕಾರ್ಯ ಪ್ರಾರಂಭವಾಗಿ ಇನ್ನೂ ನಡೆಯುತ್ತಿದ್ದಾಗ ಮೈಸೂರು ಸರಕಾರಕ್ಕೂ ಕೋಲಾರದ ಚಿನ್ನದ ಗಣಿಯ ಕಂಪನಿಗಳ ಮುಖ್ಯಸ್ಥರಾದ ಜಾನ್ ಟೇಲರ್ ಕಂಪನಿಯವರಿಗೂ ವಿದ್ಯುಚ್ಛಕ್ತಿ ಸರಬರಾಯಿ ಬಗೆಗೆ ಒಂದು ಒಪ್ಪಂದವಾಯಿತು ಯಾವುದೋ ಒಂದು ಗೊತ್ತಾದ ತಾರೀಖಿಗೆ ಬಹುಶಃ ಹೊಸ ವರ್ಷದ ಮೊದಲನೆಯ ತಾರೀಖಿಗೆ ಮೈಸೂರು ಸರಕಾರವು ಚಿನ್ನದ ಗಣಿಗಳಿಗೆ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಸರಬರಾಜಿ ಮಾಡಲು ಒಪ್ಪಿಕೊಂಡಿತ್ತು ಆದ್ದರಿಂದ ಕೃಷ್ಣರಾಜಸಾಗರದ ಕೆಲಸಗಳು ಬೇಗ ಬೇಗ ನಡೆದು ಶಿವನ ಸಮುದ್ರದಲ್ಲಿ ನೀರಿನ ಪ್ರವಾಹ ಯಥೇಷ್ಟವಾಗುವುದು ಅವಶ್ಯವಾಗಿತ್ತು ಆದರೆ ಆ ಅಕ್ಟೋಬರಿನಲ್ಲಿ ಅತಿವೃಷ್ಟಿಯಾಯಿತು ಕೊಡಗಿನ ಕಡೆಯಿಂದ ನೆರೆ ಬಂದಿತ್ತು ಅದು ಎರಡು ದಡಗಳನ್ನು ಮೀರಿ ನುಗ್ಗಿಕೊಂಡು ಬಂದಿತ್ತು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸೇರಿದೆ ಅಲ್ಲಿಗೆ ಕನ್ನಬಾಡಿಯಿಂದ ಗಳಿಗಳಿಗೆಗೂ ವರ್ತಮಾನ ಬರುತ್ತಿದೆ ನದಿಯಲ್ಲಿ ಪ್ರವಾಹ ಜೋರಾಗಿದೆ ಎಂದು ಅದಕ್ಕಾಗಿ ಭಯಪಟ್ಟು ಹಿಂಜರಿಯುತ್ತಿದ್ದಾರೆಂದು ಈ ಸಂದರ್ಭದಿಂದ ಕೆಲಸ ಸಾವಕಾಶವಾಗುತ್ತದೆಂದು ಗೊತ್ತಾದ ದಿವಸಕ್ಕೆ ವಿದ್ಯುಚ್ಛಕ್ತಿಯನ್ನು ಒದಗಿಸುವುದು ಅಸಾಧ್ಯವೆಂದು ಒಪ್ಪಂದ ತಾರೀಕನ್ನು ಮುಂದಕ್ಕೆ ಹಾಕಬೇಕೆಂದು ಇಲಾಖೆ ಅಧಿಕಾರಿಗಳು ಒತ್ತಾಯ ಮಾಡಿದರು ಈ ಸಂದರ್ಭ ಶ್ರೀಮನ್ ಮಹಾರಾಜರವರಿಗೆ ತಿಳಿದು ಅವರ ದಿವಾನರಿಗೆ ಹೇಳಿದರು ಅವಸರ ಪಡಬೇಕಾದದ್ದಿಲ್ಲವೆಂದು ನಮಗೆ ಬಂದಿರುವ ವಿಘ್ನ ದೈವಿಕವಾದದ್ದು ನಮ್ಮಿಂದ ಆದದ್ದಲ್ಲ ಇದಕ್ಕಾಗಿ ನೀವು ಪರಿತಾಪ ನೀವು ಅವಸರ ಮಾಡಿಕೊಂಡು ಕೆಲಸ ಮಾಡುವವರನ್ನು ಅವಸರಪಡಿಸಿ ಪ್ರಯಾಸ ಪಡುವುದು ನ್ಯಾಯವಲ್ಲ ಹೀಗೆ ಹೇಳಿ ತಾಳ್ಮೆಯನ್ನು ಉಪದೇಶಿಸಿದರು ಲಂಡನ್ ಪಟ್ಟಣದಿಂದ ಜಾನ್ ಟೇಲರ್ ಕಂಪನಿಯ ಯಜಮಾನನ್ ಯಜಮಾನರೇ ಟೆಲಿಗ್ರಾಂ ಕಳುಹಿಸಿ ಕೆಲಸ ತಡವಾದದ್ದಕ್ಕೆ ಮೈಸೂರು ಸರ್ಕಾರದ ಮೇಲೆ ಯಾವ ಹೊಣೆಗಾರಿಕೆಯೂ ಒಪ್ಪಂದದ ತಾರೀಖನ್ನು ಮೈಸೂರು ಸರ್ಕಾರವು ಅನುಕೂಲವರಿತು ಮುಂದುವರಿಸಬಹುದೆಂದು ಸೂಚನೆ ಕೊಟ್ಟರು ವಿಶ್ವೇಶ್ವರಯ್ಯನವರು ಒಪ್ಪಿದರೆ ಬಿಲ್ಕುಲ್ ಒಪ್ಪಲಿಲ್ಲ ಇಂಡಿಯಾ ದೇಶದ ಜನ ಒಂದು ನಿಶ್ಚಯ ಮಾಡಿದರೆಂದರೆ ಅದು ನಡೆದೇ ನಡೆಯಬೇಕು ನಾವು ಮಾತಿಗೆ ತಪ್ಪಬಾರದು ಎಂದು ಹಠ ಹಿಡಿದರು ಆಗಿನ ಡೆಪ್ಯೂಟಿ ಕಮಿಷನರಿಗೂ ಇತರ ಮುಖ್ಯಸ್ಥರಿಗೂ ಹುಕುಮಾಯಿತು ಈ ಪ್ರಯತ್ನಕ್ಕೆ ಪೊಲೀಸ್ ಸೂಪರಿ ಸೂಪರಿಂಟೆಂಡೆಂಟ್ ಎಲ್ ಕೃಷ್ಣರಾಯರ ಮೆಹನತ್ತು ತುಂಬಾ ನೆರವಾಯಿತು ಮೈಸೂರು ಡಿಸ್ಟಿಕ್ನಲ್ಲಿ ಮತ್ತು ಇತರ ಕಡೆ ಸಿಕ್ಕುವ ಕೂಲಿಗಾರರನ್ನೆಲ್ಲ ಸೇರಿಸತಕ್ಕದ್ದು ಹತ್ತಿಪ್ಪತ್ತು ಸಾವಿರ ಗೋಣಿ ಚೀಲಗಳ ಗೋಣಿ ಚೀಲಗಳನ್ನು ಜಮಾಯಿಸತಕ್ಕದ್ದು ಆ ಚೀಲಗಳಲ್ಲಿ ಮರಳು ಭರ್ತಿ ಮಾಡತಕ್ಕದ್ದು ಆ ಉಸುಬು ತುಂಬಿದ ಚೀಲಗಳನ್ನು ನದಿಯ ಉಭಯ ಪಾರ್ಶ್ವಗಳಲ್ಲಿಯೂ ಕೃತಕ ದಡವಾಗಿ ಕಟ್ಟತಕ್ಕದ್ದು ಅಷ್ಟು ದೊಡ್ಡ ಸಿಬ್ಬಂದಿಗೆ ಅನ್ನವರಸ್ಥಿತಿಗಳ ಅನುಕೂಲವನ್ನು ಕಲ್ಪಿಸತಕ್ಕದ್ದು ಒಂದು ಕಿಟ್ಸನ್ ಲ್ ಲ್ ಲ್ಯಾಂಪುಗಳನ್ನು ಉರಿಸಿ ರಾತ್ರಿ ಕೆಲಸ ನಡೆಸತಕ್ಕದ್ದು ಹೀಗೆ ಹಗಲು ರಾತ್ರಿಯೂ ಕೆಲಸ ಸಾಗತಕ್ಕದ್ದು ಇದರಂತೆ ಆಯಿತು ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯಲ್ಲಿ ರಾತ್ರಿ ತಂಗುವರು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಯ ವೇಳೆಗೆ ಮೈಸೂರು ಪಟ್ಟಣಕ್ಕೆ ಬಂದು ತಮ್ಮ ಕೆಲಸಗಳನ್ನು ನೋಡುವರು ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದೂವರೆ ಆರರವರೆಗೆ ಪ್ರಜಾಪ್ರತಿನಿಧಿ ಸಭೆಯ ಕಾರ್ಯಕಲಾಪಗಳನ್ನು ನಡೆಸುವರು ಸಭೆ ಮುಗಿದ ಕೂಡಲೇ ಕಾರಿನಲ್ಲಿ ಕುಳಿತು ಕನ್ನಂಬಾಡಿಗೆ ಹೊರಡುವರು ಬೆಳಗಿನಿಂದ ಸಂಜೆಯವರೆಗೂ ಅರ್ಧರ್ಧ ಗಂಟೆಗೆ ಮೈಸೂರು ಟೆಲಿಗ್ರಾಂ ಮೂಲಕ ವಾರ್ತೆ ಬರುವುದು ಹೀಗೆ ತಾವೇ ಖುದ್ದು ಅಲ್ಲಿ ನಿಂತು ಕೆಲಸಗಳನ್ನು ಮುಂದುವರೆಸಿದರು ಗೊತ್ತಾದ ದಿವಸ ಒಪ್ಪಂದದಂತೆ ಚಿನ್ನದ ಗಣಿಗೆ ಹೆಚ್ಚು ವಿದ್ಯುಚ್ಛಕ್ತಿಯನ್ನು ಕೊಡಲಾಯಿತು ಮಹಾರಾಜರು ಪಟ್ಟ ಆನಂದವನ್ನು ಅಶಿಷ್ಟೆಂದು ಹೇಳಲಾಗದು ಅವರು ಕಂಡವರೊಡನೆಲ್ಲ ತಮ್ಮ ಹಿಗ್ಗು ಹೇಳಿಕೊಳ್ಳುತ್ತಿದ್ದರು ಬಾಲಕರಿಗೆ ಬುದ್ಧಿವಾದ ವಿಶ್ವೇಶ್ವರಯ್ಯನವರು ವಾರಕ್ಕೊಂದು ಸಲ ತಮ್ಮ ಹಳ್ಳಿಗೆ ಹೋಗುವ ಪದ್ಧತಿಯನ್ನಿಟ್ಟುಕೊಂಡಿದ್ದರು ಹಾಗೆ ಅವರು ಮುದ್ದೇನಹಳ್ಳಿ ಬಂಡೇಪಲ್ಲಿ ಮುಂತಾದೆಡೆ ಹೋಗಿ ಒಂದು ದಿನ ಬೆಳಿಗ್ಗೆ ಅಲ್ಲಿಯ ಸ್ಕೂಲಿನಿಂದ ವಿದ್ಯಾರ್ಥಿಗಳು ಹೊರಡುತ್ತಿದ್ದದನ್ನು ಕಂಡರು ಅಷ್ಟು ಮಂದಿ ಚಿಕ್ಕ ಬಾಲಕರನ್ನು ನೋಡಿದಾಗ ಅವರ ಮನಸ್ಸಿಗೆ ಏನೋ ಸಂತೋಷವಾಯಿತು ಸ್ಕೂಲ್ ಹೆಡ್ ಮಾಸ್ಟರ್ ಅನ್ನು ಕರೆದು ಆತನ ಕೈಯಲ್ಲಿ ಮೂವತ್ತು ರೂಪಾಯಿ ಕೊಟ್ಟು ಸ್ಕೂಲು ಮಕ್ಕಳಿಗೆ ತಿಂಡಿ ಮಾಡಿಸಿ ಕೊಡುವಂತೆ ಹೇಳಿದರು ಆತ ಹುಡುಗರಿಗೆ ಲಾಡು ಆಂಬೋಡೆ ಮಾಡಿಸಿಕೊಟ್ಟ ಹುಡುಗರ ತಂದೆ ತಾಯಿಯರಿಗೆ ಈ ವರ್ತಮಾನ ತಿಳಿಯಿತು ಅವರು ವಿಶ್ವೇಶ್ವರಯ್ಯನವರ ಮನೆಗೆ ಬಂದು ಹೇಳಿದರು ಸ್ವಾಮಿ ತಿಂಡಿ ಕೊಡಿಸಿದರೆ ಅದನ್ನು ತಿಂದು ಮರೆತು ಬಿಡುತ್ತಾರೆ ನೀವು ಅವರಿಗೆ ಬುದ್ಧಿ ಹೇಳಬೇಕು ಸ್ವಾಮಿ ನಿಮ್ಮ ಮಾತು ಅವರಿಗೆ ಆಶೀರ್ವಾದ ವಿಶ್ವೇಶ್ವರಯ್ಯನವರು ನಗುತ್ತಾ ಇನ್ನೊಂದು ದಿನ ಹಾಗೆ ಮಾಡೋಣ ಎಂದರು ಉಪನ್ಯಾಸ ಸಿದ್ಧತೆ ಇದನ್ನು ಜ್ಞಾಪದಲ್ಲಿ ಜ್ಞಾಪಕದಲ್ಲಿರಿಸಿಕೊಂಡು ಮುಂದಿನ ಸಾರಿ ಹಳ್ಳಿಗೆ ಹೋದಾಗ ವಿಶ್ವೇಶ್ವರಯ್ಯನವರು ಆ ಸ್ಕೂಲಿಗೆ ಹೋಗಿ ಹುಡುಗರನ್ನು ಸೇರಿಸಿ ಅವರಿಗಾಗಿ ಒಂದು ಸಣ್ಣ ಭಾಷಣ ಮಾಡಲು ಉದ್ದೇಶಿಸಿ ಕೆಲವು ಮಾತುಗಳನ್ನಾಡಿದರು ಆದರೆ ಆ ಭಾಷಣ ಅವರ ಮನಸ್ಸಿಗೆ ಏಕೋ ಸಮಾಧಾನವಾಗಲಿಲ್ಲ ಅವರು ನೋಟ್ಸ್ ಬರೆದಿಟ್ಟುಕೊಂಡು ಮಾತನಾಡುವುದು ಪದ್ಧತಿ ಆ ಹೊತ್ತು ನೋಟ್ಸ್ ಇಲ್ಲದಿದ್ದರಿಂದ ತಮ್ಮ ಭಾಷಣ ಸರಿ ಹೋಗಲಿಲ್ಲವೆಂದು ಆ ದಿನವೆಲ್ಲ ಆ ಚಿಂತೆಯಲ್ಲೇ ಇದ್ದರೂ ರಾತ್ರಿ ಸರಿಯಾಗಿ ನಿದ್ರೆಯೂ ಬರಲಿಲ್ಲ ಮಾರನೆಯ ದಿನ ಕುಳಿತು ನೋಟ್ಸನ್ನು ಬರೆದರು ಆಮೇಲೆ ಮತ್ತೆ ಮೂವತ್ತು ರೂಪಾಯಿ ಕೊಟ್ಟು ತಿಂಡಿಯ ಏರ್ಪಾಟು ಮಾಡಿಸಿ ಹುಡುಗರ ತಂದೆ ತಾಯಿಯರನ್ನು ಕರೆಸಿ ನೋಡ್ಸಿದಂತೆ ಭಾಷಣ ಮಾಡಿದರು ವಿಶ್ವೇಶ್ವರಯ್ಯನವರಿಗೆ ತಾವು ದೊಡ್ಡ ವಾಗ್ಮಿ ಎಂಬ ಭ್ರಾಂತಿ ಇರಲಿಲ್ಲ ಮತ್ತು ಉಡಾಫೆಯಾಗಿ ಮಾತನಾಡುವವರ ವಿಷಯದಲ್ಲಿ ಅವರಿಗೆ ಗೌರವವೂ ಇರಲಿಲ್ಲ ಮಾತು ಅಳೆದ್ದಾಗಿ ತೂಕ ಮಾಡಿದ್ದಾಗಿರಬೇಕು ಅರ್ಥವತ್ತಾಗಿರಬೇಕು ಅನವಶ್ಯವಾದ ಮಾತುಗಳಿರಬಾರದು ಶ್ರೀಮದ್ ರಾಮಾಯಣದಲ್ಲಿ ಆಂಜನೇಯನ ವಾಕಿನ ರೀತಿಯನ್ನು ಕುಳಿತು ಹೇಳಿರುವಂತೆ ವಿಶ್ವೇಶ್ವರಯ್ಯನವರಿಗೆ ವಾಕು ಸಂಸ್ಕಾರ ಕ್ರಮ ಸಂಪನ್ನ ಆಗಿರಬೇಕು ಬಾಯಿಗೆ ಬಂದದ್ದು ಭಾಷಣವಲ್ಲ ಗುರುತು ಟಿಪ್ಪಣಿಗಳು ವಿಶ್ವೇಶ್ವರಯ್ಯನವರು ತಮ್ಮ ಜೇಬಿನಲ್ಲಿ ಯಾವಾಗಲೂ ಒಂದು ಮಡಿಸಿದ ದಪ್ಪ ಕಾಗದ ಕವರನ್ನಿರಿಸಿಕೊಂಡಿರುತ್ತಿದ್ದರು ಆ ಕವರಿನ ಒಂದು ಪೆನ್ಸಿಲ್ ತುಂಡು ಇರುತ್ತಿತ್ತು ಬೇಟಿಗೆ ಬಂದರೆ ಆ ಮಡಿಸಿದ ಲಕೋಟೆಯು ಆ ಸಿಸದ ಕಡ್ಡಿಯು ಕೆ ತುಂಡು ಹೊರಕ್ಕೆ ಬರುತ್ತಿದ್ದವು ಮಾತುಕತೆಯ ಪ್ರವಾಹದಲ್ಲಿ ಯಾವ ವಿಷಯ ಯಾವ ಸಂಗತಿ ತಮಗೆ ಉಪಯುಕ್ತವಾದದ್ದು ಬಂದರು ಅದನ್ನು ವಿಶ್ವೇಶ್ವರಯ್ಯನವರು ಆ ಲಕೋಟೆಯ ಮೇಲೆ ಸಂಕೇತಾಕ್ಷರಗಳಲ್ಲಿ ಗುರುತು ಮಾಡಿಕೊಳ್ಳುವರು ಒಂದು ಲಕೋಟೆ ಮುಗಿದು ಹೋದರೆ ಇನ್ನೊಂದನ್ನು ತೆಗೆದುಕೊಳ್ಳುವರು ಹೀಗೆ ಒಂದು ದಿನಕ್ಕೆ ಮೂರು ನಾಲ್ಕು ಲಕೋಟೆಗಳು ನೋಟ್ಸಿನಿಂದ ಭರ್ತಿಯಾದದ್ದು ಉಂಟು ಆಮೇಲೆ ರಾತ್ರಿ ಆ ಲಕೋಟೆಗಳನ್ನೆಲ್ಲ ಒಟ್ಟಿಗೇರಿಸಿಕೊಂಡು ಆ ನೋಟ್ಸುಗಳಲ್ಲಿ ಯಾವುದು ತಮಗೆ ಮುಖ್ಯ ಎಂದು ಅನಿಸುವುದು ಅಂಥದ್ದನ್ನೆಲ್ಲ ಬೇರೆ ಒಂದು ಸೊಗಸಾದ ನೋಟ್ಬುಕ್ಕಿನಲ್ಲಿ ಗುರುತು ಮಾಡಿಟ್ಟು ಲಕೋಟೆಯನ್ನು ಹರಿದು ಹಾಕುವರು ವರ್ತಮಾನ ಪತ್ರಿಕೆಗಳನ್ನು ಇತರ ಮ್ಯಾಗಝೀನುಗಳನ್ನು ಓದಿ ಅವುಗಳಲ್ಲಿನ ಮುಖ್ಯ ಮುಖ್ಯ ಲೇಖನಗಳ ಸಾರಾಂಶವನ್ನು ತಮಗೆ ತಿಳಿಸುವುದಕ್ಕಾಗಿ ಒಬ್ಬ ರೀಡರನ್ನು ನಿಯಮಿಸಿಕೊಂಡಿದ್ದರು ಆ ರೀಡರು ಗುರುತು ಮಾಡಿದ್ದ ಲೇಖನಗಳನ್ನೆಲ್ಲ ಹೋಗಿ ಅವುಗಳ ಸ್ವಾರಸ್ಯ ಭಾಗವನ್ನು ತಾವು ಬೇರೆ ಒಂದು ಪುಸ್ತಕದಲ್ಲಿ ಗುರುತು ಮಾಡಿ ಕೊಳ್ಳುವರು ಇಂಥದ್ದನ್ನು ಇಂಗ್ಲಿಷ್ನಲ್ಲಿ ಸ್ಕ್ರಾಪ್ ಬುಕ್ ಎನ್ನುತ್ತಾರೆ ಅಲ್ಲಿ ಅಲ್ಲಿಂದಿಲ್ಲಿಂದ ಸಂಗ್ರಹ ಇಂಥದ್ದು ವಿಶ್ವೇಶ್ವರಯ್ಯನವರು ಕಡೆಯಲ್ಲಿ ಪ್ರಕಟಿಸಿದ್ದ ಸೇಯಿಂಗ್ ವಾಯ್ಸ್ ಆ್ಯಂಡ್ ವಿಕ್ಕಿ ಈ ಪುಸ್ತಕ ಸಣ್ಣದಾದರೂ ವಿಶ್ವೇಶ್ವರಯ್ಯನವರ ಮನಸಿನ ಪ್ರತಿಬಂಬ ರೂಪವಾದದ್ದು ವಿಶ್ವೇಶ್ವರಯ್ಯನವರಿಗೆ ಮಿತವ್ಯಯದ ನಚ್ಚು ಇತ್ತು ಮದುವೆಯ ಮನೆಯ ಲಕ್ಷಣ ಪತ್ರಿಕೆಗಳು ಬೇರೆ ಆಹ್ವಾನ ಪತ್ರಿಕೆಗಳು ಬಂದಾಗ ಆ ಪತ್ರಿಕೆಗಳಲ್ಲಿ ಒಂದು ಖಾಲಿ ಹಾಳೆ ಇರುವುದು ವಾಡಿಕೆಯಷ್ಟೇ ವಿಶ್ವೇಶ್ವರಯ್ಯನವರು ಇಂಥ ಖಾಲಿ ಹಾಳೆಗಳನ್ನು ಬೇರೆ ತೆಗೆದು ಜೋಪಾನವಾಗಿರಿಸುತ್ತಿದ್ದರು ಇಂಥ ತುಂಡು ಕಾಗದಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಪಂಚಿನಿಂದ ಕೊರೆದು ಒಂದು ದಾರ ಹಾಕಿ ಅದನ್ನು ಮೇಜಿನ ಕೊನೆಯ ಒಂದು ಮಳೆಗೆ ತಗುಲಿ ಹಾಕಿರುತ್ತಿದ್ದರು ಅವರು ಇಂಜಿನಿಯರಿಂಗ್ ತಂಬಂದ ಲೆಕ್ಕಗಳನ್ನು ಪದೇ ಪದೇ ಮಾಡಬೇಕಾಗುತ್ತಿತ್ತು ಈ ಲೆಕ್ಕಾಚಾರಗಳಿಗೆಲ್ಲ ಈ ತುಂಡು ಕಾಗದ ಉಪಯೋಗಿಸುತ್ತಿದ್ದರು ಅವರ ಪೆನ್ಸಿಲುಗಳ ಹಿಂಭಾಗಕ್ಕೆ ಯಾವಾಗಲೋ ರಬ್ಬರ್ ತುಂಡು ಸಿಕ್ಕಿಸಿರಬೇಕು ಒಂದು ಸಾರಿ ನಾನು ಅವರ ಕೈಗೆ ರಬ್ಬರ್ ಇಲ್ಲದ ಬರಿಯ ಪೆನ್ಸಿಲನ್ನು ಕೊಟ್ಟೆ ಅವರು ಈ ಪೆನ್ಸಿಲ್ ವಿತೌಟ್ ರಬ್ಬರ್ ಈಸ್ ಯೂಸ್ಲೆಸ್ ಎಂದು ಹೇಳಿ ಬಿಸಾಟರು ಅವರಿಗೆ ಪುನಃ ಪರೀಕ್ಷೆ ಪರಿಷ್ಕರಣ ಇದರಲ್ಲಿ ತುಂಬ ನಂಬಿಕೆ ಇತ್ತು ಅವರ ಮನೆಯಲ್ಲಿ ಮೂರು ನಾಲ್ಕು ಕೋಣೆಗಳು ಅತಿಥಿಗಳಿಗಾಗಿ ಮೀಸಲಿರುತ್ತಿದ್ದವು ಒಂದೊಂದು ಕೋಣೆಯಲ್ಲಿಯೂ ನಡುವೆ ಒಂದು ಮೇಜು ಅದರ ಮೇಲೆ ನಿರ್ಮಲವಾದ ಟೇಬಲ್ ಕ್ಲಾತ್ ಒಂದು ಬರೆಯುವ ಕೆಳ ಒಂದು ಚೂಪಾದ ಪೆನ್ಸಿಲ್ ಕಡ್ಡಿ ಒಂದು ದಾರ ಹಾಕಿದ ತುಂಡುಕಾಗದ ಕಟ್ಟು ಇರುತ್ತಿತ್ತು ಇದರ ಉದ್ದೇಶವೇನೆಂದರೆ ಮನೆಗೆ ಬಂದವರಿಗೆ ಯಾವ ಕ್ಷಣ ಏನು ಮನಸ್ಸಿಗೆ ಹೊಡೆದರೂ ಆ ಆಲೋಚನೆಯನ್ನು ಕೂಡಲೇ ಗುರುತು ಮಾಡಲು ಅನುಕೂಲವಿರಬೇಕೆಂಬುದು ಅಭಿನಂದನೆ ವಿಶ್ವೇಶ್ವರಯ್ಯನವರ ತೊಂಬತ್ತೇಳನೆಯ ಅಥವಾ ತೊಂಬತ್ತೆಂಟನೆಯ ವರ್ಷ ವರದಂತಿ ಬೆಳೆದು ಹತ್ತು ಹದಿನೈದು ದಿವಸಗಳಾದ ನಾನು ಅವರನ್ನು ಕಾಣಲು ಹೋದೆ ಸುಮಾರು ನಾಲ್ಕು ಗಂಟೆಯ ವೇಳೆಗೆ ಹಿಂದೆ ಪ್ರಸ್ತಾವಿಸಿದ ಗ್ರಂಥ ಲೇಖನ ಕಾಲ ಅದು ನನಗೆ ಅಪ್ಪಣೆಯಾಗಿದ್ದಂತೆ ನಾನು ನೋಟ್ಸ್ ಬರೆದು ಅದನ್ನು ಅವರಿಗೆ ತೋರಿಸುವುದಕ್ಕೆಂದು ಹೋಗಿದ್ದೆ ಅವರು ಕೆಲಸದ ಕೋಣೆಯಲ್ಲಿ ಇದ್ದರು ಅಲ್ಲಿಗೆ ನನ್ನನ್ನು ಬರ ಹೇಳಿದರು ನನ್ನನ್ನು ನೋಡಿದ ಕೂಡಲೇ ಕುಶಲ ಪ್ರಶ್ನೆಯಾದ ಮೇಲೆ ಹೇಳಿದರು ಲುಟ್ ದಿಸ್ ಐ ಆಮ್ ಅಕೆಂಡಿಂಗ್ ಟು ಮೈ ಇಲ್ಲಿ ನೋಡು ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ ಅದು ವಿಕಟ ಹಾಸ್ಯ ನಾನು ವಿಸ್ಮಿತನಾಗಿ ಅದೇನೆಂದು ಕೇಳಿದೆ ಅವರು ತಮ್ಮ ಮುಂದಿದ್ದ ಟೆಲಿಗ್ರಾಂ ಕಾಗದಗಳ ರಾಶಿಗಳನ್ನು ತೋರಿಸಿದರು ಸುಮಾರು ನಾನ್ನೂರಕ್ಕೆ ಮೇಲ್ಪಟ್ಟು ಕಾಗದಗಳಿದ್ದವು ಅವೆಲ್ಲ ವರ್ಷವರ ವರ್ಧಂತಿಯ ಅಭಿನಂದನೆಗಳು ಇಂಡಿಯಾ ದೇಶದ ನಾನಾ ಭಾಗಗಳಿಂದಲೂ ವಿದೇಶಗಳಿಂದಲೂ ಬಂದಿದ್ದವು ನನಗೆ ಬಹು ಸಂತೋಷವಾಯಿತು ನಾನು ಹೇಳಿದೆ ಈ ಪ್ರೀತಿಯ ಅಭಿಮಾನದ ಪ್ರವಾಹವನ್ನು ಫಿನರಸ್ ಎಂದು ಕರೆಯುವುದೇ ಅಷ್ಟಲ್ಲದೆ ಮತ್ತೇನು ಬರಿಯ ಕಾಲಯಾಪನೆ ವ್ಯತ್ಯಾಶ್ರಮ ಇವುಗಳಿಗೆಲ್ಲ ಉತ್ತರ ಬರೆಯಬೇಕಲ್ಲ ಅದಕ್ಕೆನು ಒಂದು ಕಾಗದವನ್ನು ಟೈಪ್ ಮಾಡಿಸಿ ಅಥವಾ ಅಚ್ಚು ಮಾಡಿಸಿ 500 ಪ್ರತಿ ಮಾಡಿದರಾಯಿತು ತಮ್ಮ ಕೈಬರಹವು ಅಚ್ಚಿನಲ್ಲಿರಬಹುದು ಹಾಗುಂಟೆ ಪ್ರತಿಯೊಂದು ಕಾಗದಕ್ಕೂ ಸ್ವಹಸ್ತದಿಂದ ಅವರವರಿಗೆ ತಕ್ಕಂತೆ ಜವಾಬು ಬರೆಯಬೇಕು ದಿನಕ್ಕೆ ಹತ್ತು ಹದಿನೆರಡರಂತೆ ಜವಾಬು ಬರೆದರೆ ಕೆಲವು ದಿನಗಳಲ್ಲಿ ಮುಗಿದೀತು ಆಮೇಲೆ ನನ್ನ ಟಿಪ್ಪಣಿಯ ವಿಚಾರವನ್ನೆತ್ತಿದೆ ಅವರು ಹೌದು ಹೌದು ನಾನು ಒಂದಿಷ್ಟು ಟಿಪ್ಪಣಿ ಬರೆದಿದ್ದೇನೆ ಅದನ್ನು ಯಾವ ಪೆಟ್ಟಿಗೆಯಲ್ಲಿಟ್ಟಿದ್ದೇನೋ ಹುಡುಕುತ್ತೇನೆ ಎನ್ನುತ್ತಾ ಇದ್ದರು ಮೂರು ಕಡೆಯ ಗೋಡೆಗಳ ಊರೆಯಲ್ಲಿಯೂ ಸಾಲಾಗಿಟ್ಟಿದ್ದ ಟ್ರಂಕುಗಳ ಸೂಟ್ ಕೇಸುಗಳು ಟಂಕುಗಳು ಬ್ರೀಫ್ ಬ್ಯಾಗುಗಳ ಇವುಗಳಲ್ಲಿ ಹುಡುಕಲು ಆರಂಭಿಸಿದರು ಒಂದೊಂದು ಪೆಟ್ಟಿಗೆಯ ಮುಂದೆಯೂ ಕೂಡುವರು ಅದರ ಬಾಗಿಲನ್ನೆತ್ತಿ ಕಣ್ಣಿಂದ ಅಜಮಾಯಿಷಿ ಮಾಡಿ ಈ ಪೆಟ್ಟಿಗೆಯೆಲ್ಲ ಇನ್ನೊಂದು ಎಂದು ಹೇಳಿ ಪಕ್ಕದಕ್ಕೆ ಅಲ್ಲಿಂದ ಮೂರನೆಯದಕ್ಕೆ ಅವರ ಈ ನೋಡಿ ನಾನು ಕೇಳಿದೆ ನಾನು ಕೊಂಚ ಸಹಾಯ ಮಾಡಬಹುದೇ ಕೂಡದು ಕೂಡದು ನೀನು ಇರುವ ಕಡೆಯೇ ಇರಬೇಕು ಈ ಹುಟ್ಟು ಹಬ್ಬದ ಅವಾಂತರದಲ್ಲಿ ನನ್ನ ಕೆಲಸವೆಲ್ಲ ಅಸ್ತವ್ಯಸ್ತವಾಗಿದೆ ಕೊಂಚ ಸಾವಕಾಶವಾಗಿ ನೋಡಿದರೆ ನನ್ನ ನೋಟ್ಸು ಸಿಕ್ಕಿತ್ತು ನಾನು ಆ ಹೊತ್ತಿಗೆ ಅಷ್ಟು ಸಾಕೆಂದು ಹೇಳಿ ಮತ್ತೊಂದು ದಿನ ಬರುವೆನೆಂದೆ ಅನ್ಯ ವಿಶ್ವೇಶ್ವರಯ್ಯನವರು ಯಾರಿಂದ ಎಷ್ಟು ಮಟ್ಟದ ಸಹಾಯವನ್ನು ಪಡೆದುಕೊಂಡಿದ್ದರೋ ಅದಕ್ಕಾಗಿ ಸಂಭಾವನೆ ಕೊಡುವ ಪದ್ಧತಿ ಮಾಡಿಕೊಂಡಿದ್ದರು ಅವರಿಗೆ ಅನೇಕ ಸರಕಾರಗಳಿಂದ ಇಂಜಿನಿಯರಿಂಗ್ ಬಾಬಿನಲ್ಲಿಯೂ ಯಂತ್ರ ಕರ್ಮ ಪರಿಶ್ರಮಗಳ ಬಾಬಿನಲ್ಲಿಯೂ ಸಲಹೆ ಹಿತ ಸೂಚನೆ ಬೇಕೆಂದು ಬೇಡಿಕೆಗಳು ಬರುತ್ತಿದ್ದವು ಈ ಬೇಡಿಕೆಗಳಿಗೆ ಪ್ರತ್ಯುತ್ತರ ಬರೆಯುವ ಕೆಲಸದಲ್ಲಿ ಅವರಿಗೆ ಇತರ ಇಂಜಿನಿಯರುಗಳ ಸಹಾಯ ಕೊಂಚ ಬೇಕಾಗುತ್ತಿತ್ತು ಎಲೆಕ್ಟ್ರಿಸಿಟಿಯ ವಿಚಾರದಲ್ಲಿ ಭೂಗುಣದ ವಿಚಾರದಲ್ಲಿ ಇತರ ಪಾರಿಶ್ರಮಿಕ ವಿಚಾರಗಳಲ್ಲಿ ಅವರು ಸಮರ್ಥರನ್ನು ಕೇಳುತ್ತಿದ್ದರು ಅವರು ಕೊಟ್ಟ ಸಹಾಯಕ್ಕಾಗಿ ಒಂದಿಷ್ಟು ಪ್ರತಿಫಲವನ್ನು ನೀಡುತ್ತಿದ್ದರು ಅವರು ಆ ಪ್ರತಿಫಲ ಅನಾವಶ್ಯಕವೆಂದು ತಾವು ಮಾಡಿದ ಕೆಲಸ ಬಹು ಸ್ವಲ್ಪದ್ದೆಂದು ಹೇಳಿದರೆ ವಿಶ್ವೇಶ್ವರ್ಯನವರು ಒಪ್ಪಿಕೊಳ್ಳರು ನಾನು ಮಾಡುವ ಕೆಲಸಕ್ಕಾಗಿ ನನಗೆ ಸಂಭಾವನೆ ಬರುತ್ತದೆ ಆದ್ದರಿಂದ ನೀವು ನಾನು ಕೊಟ್ಟದ್ದನ್ನು ತೆಗೆದುಕೊಳ್ಳಲೇಬೇಕು ಎಂದು ಒತ್ತಾಯ ಅವರಿಗೂ ನನಗೂ ಈ ವಿಚಾರದಲ್ಲಿ ತಕರಾರುಗಳು ನಡೆದದ್ದುಂಟು ನಿಮ್ಮಿಂದ ಒಂದು ಕೆಲಸ ಮಾಡೆಂದು ಹೇಳಿಕೊಳ್ಳುವುದೇ ನನಗೆ ಒಂದು ಪುಣ್ಯಾವಕಾಶ ನಿಮಗೆ ನಾನು ಕೆಲಸ ಮಾಡಿಕೊಟ್ಟೇನೆಂಬುದೇ ಹೆಮ್ಮೆಯ ವಿಷಯ ಎಂದು ನಾನು ಹೇಳುತ್ತಿದ್ದೆ ಅವರು ಅದನ್ನು ಅಂಗೀಕರಿಸದೆ ನೀನು ಹಾಗೆ ಮಾಡಿದರೆ ಇನ್ನು ಮುಂದೆ ನಿನಗೆ ನಾನು ಯಾವ ಕೆಲಸವನ್ನು ಹೇಳಲಾರೆ ನೀನೇಕೆ ಹೇಳಲಾರೆ ಆ ಹಣ ತೆಗೆದುಕೊಂಡಿದ್ದಾರೆ ಇಂಥವರು ತೆಗೆದುಕೊಂಡಿದ್ದಾರೆ ನೀನೇಕೆ ತೆಗೆದುಕೊಳ್ಳಬಾರದು ಅವರಿಗಿಂತ ನೀನು ಸಾಹುಕಾರನೋ ಎಂದು ನನ್ನೊಡನೆವಾದ ಹೂಡಿದರು ನಾನು ಒಂದು ಉಪಾಯ ಮಾಡಿದೆ ಕೊಟ್ಟ ಚೆಕ್ಕುಗಳನ್ನು ಅವರಿಂದ ತೆಗೆದುಕೊಂಡು ಅದನ್ನು ಬ್ಯಾಂಕಿಗೆ ಕಳಿಸದೆ ಹಾಗೆಯೇ ಇರಿಸಿಕೊಳ್ಳುವುದು ಸ್ಟೇಟ್ಸ್ ಪೀಪಲ್ಸ್ ಕಾನ್ಫರೆನ್ಸ್ ಸಾವಿರದ ಒಂಬೈನೂರ ತಿರುವನಂತಪುರದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಪೀಪಲ್ಸ್ ಕಾನ್ಫರೆನ್ಸ್ ದಕ್ಷಿಣ ಭಾರತದ ದೇಶೀಯ ಸಂಸ್ಥಾನ ಪ್ರಜೆಗಳ ಸಮ್ಮೇಳನ ನಡೆಯಿತು ಅದಕ್ಕೆ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರಾಗಿದ್ದರು ಅಂದಿಗೆ ಮೂರು ನಾಲ್ಕು ತಿಂಗಳ ಹಿಂದೆ ಅಚ್ಯುತ್ ಮೆನನ್ ಎಂಬ ವಕೀಲರು ಇನ್ನಿಬ್ಬರು ತಿರುವಾಂಕೂರಿನ ಪ್ರಮುಖರು ಬೆಂಗಳೂರಿಗೆ ಬಂದು ಆ ಸಮ್ಮೇಳನದ ವಿಷಯದಲ್ಲಿ ಇರುವ ಜನಪ್ರಮುಖರನ್ನು ಕಂಡಿದ್ದರು ಅದಕ್ಕೆ ಮುಂಚೆ ಅವರು ವಿಶ್ವೇಶ್ವರಯ್ಯನವರನ್ನು ಕಂಡು ತಮ್ಮ ಉದ್ದೇಶವನ್ನು ವಿವರಿಸಿ ವಿಶ್ವೇಶ್ವರಯ್ಯನವರು ಅಧ್ಯಕ್ಷತೆ ವಹಿಸಬೇಕೆಂದು ಅವರು ಅಧ್ಯಕ್ಷರಾದರೆ ಸಮ್ಮೇಳನಕ್ಕೆ ಕಳೆ ಬಂದು ಅದರ ಉದ್ದೇಶ ನೆರವೇರಿತೆಂದು ಅರಕೆ ಮಾಡಿದರು ವಿಶ್ವೇಶ್ವರಯ್ಯನವರು ಮೊದಲು ಒಪ್ಪಲಿಲ್ಲ ರಾಜಕೀಯಕ್ಕೂ ತಮಗೂ ದೂರವೆಂದು ವಿವರಿಸಿ ಕ್ಷಮೆ ಬೇಡಿದರು ಆದರೆ ಅಚ್ಯುತ್ ಮೆನನ್ ಮೊದಲಾದವರು ಆ ನಿರಾಕರಣೆ ಕರಣೆಯನ್ನು ಒಪ್ಪಿಕೊಳ್ಳದೆ ತಮ್ಮ ಬೇಡಿಕೆಯನ್ನು ಒತ್ತಾಯಪಡಿಸಿದರು ಆಗ ವಿಶ್ವೇಶ್ವರಯ್ಯನವರು ನನ್ನ ಹೆಸರನ್ನು ಹೇಳಿ ಆತ ಸಹಾಯ ಮಾಡುವುದಾದರೆ ನಾನು ಆಲೋಚನೆ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟರು ಅಚ್ಯುತ್ ಮೆನನ್ ಅವರು ಇದನ್ನು ನನಗೆ ಹೇಳಿದಾಗ ನಾನು ವಿಶ್ವೇಶ್ವರಯ್ಯನವರ ಸೇವೆಗೆ ನಾನು ಯಾವಾಗಲೂ ಸಿದ್ಧ ಈ ಸಂದರ್ಭದಲ್ಲಾದರೂ ಅವರಿಗೆ ಸೇವೆ ಮಾಡುವುದು ನನಗೆ ಕರ್ತವ್ಯವೇ ಆಗಿದೆ ಏಕೆಂದರೆ ಸಾಂಸ್ಥಾನಿಕ ಪ್ರಜೆಯ ಭವಿಷ್ಯಕ್ಕಾಗಿ ದುಡಿಯುತ್ತಿರುವವರಲ್ಲಿ ನಾನು ಒಬ್ಬ ಎಂದು ಹೇಳಿದೆ ವಿಶ್ವೇಶ್ವರಯ್ಯನವರು ಯಾವ ರೈಲಿನಲ್ಲಿ ಪ್ರಯಾಣ ಮಾಡಿದರೋ ಅದೇ ರೈಲಿನಲ್ಲಿಯೇ ಇನ್ನೊಂದು ಕಂಪಾರ್ಟ್ಮೆಂಟ್ನಲ್ಲಿ ಬೆಂಗಳೂರು ಮೈಸೂರುಗಳಿಂದ ನಾವು ಇಪ್ಪತ್ತು ಇಪ್ಪತ್ತೈದು ಮಂದಿ ಹೊರಟೆವು ನಮ್ಮಲ್ಲಿ ಆಗ ಇದ್ದವರು ಶ್ರೀರಂಗಪಟ್ಟಣದ ಬಿ ನರಸಿಂಗರಾಯರು ಸಂಪಿಗೆ ವೆಂಕಟಪ್ಪತಯ್ಯನವರು ಎಂಪಿಸೋಮಶೇಖರರಾಯರು ವಿ ವೆಂಕಟಪ್ಪನವರು ಮಿರ್ಲೆ ಲಕ್ಷ್ಮೀನಾರಾಯಣಪ್ಪನವರು ನಿಟ್ಟೂರು ಶ್ರೀನಿವಾಸರಾಯರು ಬಿವಿಸುಬ್ಬರಾಯಪ್ಪನವರು ಬಹುಶಃ ತಿರುಮಲೈ ತಾತಾಚಾರ್ಯ ಶರ್ಮಾ ಇವರಲ್ಲದೆ ಮೈಸೂರಿನಿಂದ ಅಡ್ವೊಕೇಟ್ ಸಿ ನರಸಿಂಹಯ್ಯನವರು ಚಿತ್ರದುರ್ಗದಿಂದ ಬಿ ವೆಂಕಟಶಾಮಣ್ಣನವರು ದಯಮಾಡಿಸಿದ್ದರು ಸಮ್ಮೇಳನ ಬಹು ವಿಜೃಂಭಣೆಯಿಂದ ನಡೆಯಿತು ಅದರ ಒಂದೆರಡು ಪ್ರಕರಣಗಳನ್ನು ಹೇಳಬೇಕೆನ್ನಿಸುತ್ತದೆ ಬೆಂಗಳೂರಿನಿಂದ ಹೊರಡುವುದಕ್ಕೆ ಒಂದೆರಡು ವಾರ ಮುಂಚೆ ವಿಶ್ವೇಶ್ವರಯ್ಯನವರು ನನಗೆ ಹೀಗೆ ಹೇಳಿದ್ದರು ನಾನು ಅಲ್ಲಿ ಮಾಡಬೇಕಾದ ಉಪನ್ಯಾಸವನ್ನು ತಯಾರು ಮಾಡುತ್ತೇನೆ ಅದನ್ನು ನೀನು ಒಂದು ಸಾರಿ ನೋಡಿರಬೇಕು ಮತ್ತು ಆ ಸಭೆಯಲ್ಲಿ ಗಾಳಿ ಬುರುಡೆಯ ಭಾಷಣ ಗಳು ನಡೆದರೆ ಸಾಲದು ಕಾರ್ಯವೇನು ನಡೆಯಬೇಕಾಗಿದೆ ಎಂಬುದನ್ನು ಕುರಿತು ನಾವು ಕಾರ್ಯ ಯೋಗ್ಯವಾದ ಸೂಚನೆಗಳನ್ನು ಸಭೆಯ ಮುಂದಿರಿಸಿ ಅನುಮತಿ ಪಡೆಯಬೇಕು ಆ ಸೂಚನೆಗಳ ಪತ್ರದ ಬಗೆಗೆ ನಾವು ವಿವರಗಳನ್ನು ಆಲೋಚಿಸಿರಬೇಕು ನನಗೆ ತೋರಿದ ಆಲೋಚನೆಗಳನ್ನು ನಾನು ಗುರುತು ಹಾಕಿಡುತ್ತೇನೆ ನಿನಗೆ ತೋರಿದ್ದನ್ನು ನೀನು ಗುರುತು ಹಾಕಿಡಬೇಕು ಆಮೇಲೆ ನಾವಿಬ್ಬರೂ ಕಲಿತು ನಿನ್ನ ಪತ್ರ ನನ್ನ ಪತ್ರ ಎರಡನ್ನೂ ಮುಂದಿರಿಸಿಕೊಂಡು ಪರ್ಯಾಲೋಚಿಸಿ ಆ ಕೈರು ಸೂಚನೆ ಪತ್ರವನ್ನು ಸಿದ್ಧ ಮಾಡೋಣ